ಸೃಷ್ಟಿಸ್ಥಿತ್ಯಮೋ ಬಂಧಮೋಕ್ಷ ಯಸ್ಮತ್ ಅೀಬ್ರಹ್ಮ ರುದ್ರ ಪ್ರಭೃತಿ ಸುರನರೀಷತ್ಮಕ ವಿಷ್ಣೋವ್ಯಸ್ತಮಸ್ತಲಗುಣ ನಿಧಸ್ಸವೋಷವ್ಯಪೇತ ಪೂರ್ಣಾನಂದ್ಯೋ ಗುರುರಿ ಪರಮಶ್ಚಿಂತ ಎ ಮಹಂತಂ ಜನ್ಮನ್ಮಯಿತರತಾಷ್ವಿಸ್ವರೇ ಬ್ರಹ್ಮಹೃದಿ ಕವ ಮುಹ್ಯಂತ ಯಂಸೂರಯ ತೇಜೋವಾರೀಮತ್ರಿ ಸರ್ಗೋ ಮೃಷಾ ನಾಂ ಸ್ವೇನ ಸದಾ ನಿರಸ್ತುಹಕ ಸತ್ಯಂ ಪರಂಧೀಮ್ಞಾನವೈರಗ್ಯಪರೈಶ್ವರ್ಯಶಾಳಿ ಆನಂದತೀರ್ಥಭಗತ್ಪದನ್ ವಂದೇ ನಿರಂತರನುಭಾವದಿಡಮೂಕೋಿ ವಗ್್ಮೀ ಜಡಮತಿರಿ ಚಂತುರ್ಜಾತೆ ಪ್ರಜ್ಞಮೌಲಿ ಸಕಲವಚನಚೇತೋ ದೇವತ ಭಾರತೀಸ ಮಮಮತ ಸಿ ನಿಧತ್ತಿ ಮಾನಸೆ ನಮೋಸ್ತು ತಾತ್ವಿವಾ ವಿಷ್ಣುಭಕ್ತಿಪರಾಯ ಧರ್ಮಾರ್ಗೇ ಪ್ರೇರೆಯದು ನೌಮಿಧಾಕೃಜಯ ಮುನೀನ್ ಶ್ರೀಪದಟ್ಸನ್ಮಣೀನ್ ವ್ಯಾಸಾರಿಯನ್ ವಿವಿಧಗಮ್ ವಿಹರಾನ್ ಶ್ರೀವಾಜಾನಿ ವಂದೇಹಂಸವರ ರಘುತ್ತಮಗುರೂನ್ ವೈದಗ್ಧ್ಯವ್ರತರೇಂದ್ರಮು ಸದ್ಬೋಧಸಧ್ಯಾನವಾನ್ ಸತ್ಯಕರಾಬ್ನ್ ಪಂಚಾಶ್ವರ್ಷಪೂಜ್ರಮೋದತೀರ್ಥಾರ್ಯಾನ್ ನೌಮಸುಧಾರತ ಅಥೈಷ್ ಕರ್ಮಕರ್ತೃಣ ಭೋಕ್ತೃಂ ಸುಖದ ನಾನತ್ವ ಅಥ ನಿತ್ಯೋಕಾಲಗಮಾತ್ಮನ ಜೀವರಲ್ಲಿ ಹಾಗೂ ಭಗವಂತನಲ್ಲಿ ಭೇದವನ್ನು ಸಮರ್ಥನೆ ಮಾಡಬೇಕಾಗಿದೆ ಅದನ್ನು ತಿಳಿಸಿಕೊಡುವದಕ್ಕಾಗಿ ಜೀವರಲ್ಲಿರುವ ನಾನಾ ತರಹದ ವೈವಿಧ್ಯವನ್ನು ಮೊದಲಿಗೆ ಭಗವಂತ ತಿಳಿಸಿಕೊಡ್ತಾನೆ ಅಥೈಷಾಂ ಕರ್ಮಕರ್ತೃಣ್ ಭೋಕ್ತೃಣ್ ಸುಖ ದುಃಖ ಕರ್ಮಗಳನ್ನು ಮಾಡ್ತಾರೆ ಕರ್ಮಗಳಿಗೆ ತಕ್ಕ ಹಾಗೆ ಸುಖದುಃಖಗಳನ್ನು ಭೋಗ ಮಾಡ್ತಾರೆ ಲೋಕ ಕಾಲ ಆಗಮಾತ್ಮನ ನಾನಾ ವಿಧವಾದ ಕರ್ಮಗಳನ್ನು ಇವರು ಮಾಡುವುದಕ್ಕೆ ಕಾರಣ ಅಂದರೆ ಲೋಕ ಕಾಲ ಆಗಮ ಲೋಕಗಳಲ್ಲಿ ಅಂತರ್ಯಾಮಿಯಾದ ಲೋಕನಾಮಕನಾದ ಪರಮಾತ್ಮ ಅದರಂತೆ ಕಾಲಾಂತರ್ಯಾಮಿಯಾದ ಭಗವಂತ ಆಗಮಗಳಲ್ಲಿ ಇರುವ ಆಗಮನಾಮಕನಾದ ಭಗವಂತ ಈ ಮೂರು ರೀತಿಯಾದ ಪರಮಾತ್ಮನಲ್ಲಿ ಆತ್ಮ ಅಂದರೆ ಮನಸ್ಸನ್ನು ಇಟ್ಟಬರೋ ಆದ್ದರಿಂದ ಲೋಕ ಕಾಲ ಆಗಮಾತ್ಮರು ಅಂತ ಯಾಕೆ ಉದಾಹರಣೆಗೆ ಒಂದು ಯಜ್ಞವನ್ನು ಮಾಡಬೇಕು ಅಂತಾದರೆ ಅವನಿಗೆ ಸ್ವರ್ಗ ಲೋಕ ಇದೆ ಅಂತ ವಿಶ್ವಾಸಬೇಕು ಯಾವ ಕಾಲದಲ್ಲಿ ಯಜ್ಞವನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಆ ಕಾಲದ ಜ್ಞಾನ ಹಾಗೂ ಆ ಕಾಲದ ಲಾಭ ಇವನಿಗೆ ಆಗಬೇಕು ಆ ಕಾಲ ಒದಗಿ ಬರಬೇಕು ಇಂತಹ ಕಾಲದಲ್ಲಿ ಈ ಯಜ್ಞವನ್ನು ಮಾಡಿದರೆ ನಿನಗೆ ಇಂತಹ ಫಲ ಸಿಗತ್ತೆ ಅಂತ ಹೇಳುವ ಆಗಮದ ಶ್ರವಣ ಆಗಬೇಕು ಆ ಆಗಮದಲ್ಲಿ ಇವನಿಗೆ ಶ್ರದ್ಧೆ ಇರಬೇಕು ಇಷ್ಟೆಲ್ಲ ಇದ್ದರೆ ಇವನು ಕರ್ಮ ಮಾಡೋದಕ್ಕೆ ಸಾಧ್ಯ ಇದೆ ಈ ಲೋಕ ಕಾಲ ಆಗಮಗಳ ಬಗ್ಗೆ ಶ್ರದ್ಧೆ ಮತ್ತು ಅವುಗಳ ಪ್ರಾಪ್ತಿ ಇದೆಲ್ಲ ಆಗೋದು ತದಂತರ್ಯಾಮಿಯಾದ ಅದೇ ಹೆಸರಿನ ಭಗವಂತನ ಅನುಗ್ರಹ ಇದ್ದಾಗ ಅಂತಹ ಭಗವಂತನಲ್ಲಿ ಮನಸ್ಸನ್ನಿಟ್ಟು ಆತ್ಮ ಮನಸ್ಸು ಅಂತಹ ಭಗವಂತನಲ್ಲಿ ಮನಸ್ಸಿಟ್ಟು ಅವನ ಅನುಗ್ರಹದಿಂದ ಲೋಕಗಳ ಬಗ್ಗೆಯೂ ಶ್ರದ್ಧೆಯನ್ನು ಪಡೆದು ಕಾಲವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆಗಮಗಳಲ್ಲಿ ವಿಶ್ವಾಸವನ್ನಿಟ್ಟು ಕರ್ಮಗಳನ್ನು ಮಾಡ್ತಾರೆ ಕರ್ಮ ಮಾಡಿದ್ದಕ್ಕೆ ತಕ್ಕ ಹಾಗೆ ಫಲವನ್ನು ಅನುಭವಿಸ್ತಾರೆ ಈ ಅರ್ಥದಲ್ಲಿ ಅದನ್ನು ಹೇತುಗರ್ಭ ವಿಶೇಷಣ ಅಂತಾರೆ ಲೋಕಕಾಲ ಆಗಮ ಆತ್ಮನಾಮ್ ಲೋಕ ಕಾಲ ಆಗಮ ಎಂಬ ಹೆಸರಿನ ಲೋಕ ಕಾಲ ಆಗಮಗಳಿಗೆ ನಿಯಾಮಕನಾದ ಭಗವಂತನಲ್ಲಿ ಮನಸ್ಸನ್ನು ಇಟ್ಟ ಆದ್ದರಿಂದಲೇ ಕರ್ಮಕರ್ತೃನಾಮ್ ಯಜ್ಞಾಗಾದಿ ಕರ್ಮಗಳನ್ನು ಮಾಡುವವರು ಇನ್ನು ಕೆಲವರು ದುಷ್ಕರ್ಮಗಳನ್ನು ಮಾಡುವವರು ಇದ್ದಾರೆ ಅವರ ಸ್ವಭಾವಕ್ಕೆ ಅನುಗುಣವಾಗಿ ಅದಕ್ಕೆ ತಕ್ಕ ಹಾಗೆ ಸುಖ ದುಃಖಯೋಹೋ ಭೋಕ್ತೃಣಾಮೀಶಾಂ ಸುಖ ದುಃಖಗಳನ್ನು ಭೋಗ ಮಾಡುವಂತಹ ಈ ಎಲ್ಲ ಜೀವರಾಶಿಗಳಲ್ಲಿ ನಾನಾತ್ವ ವೈವಿಧ್ಯ ಇದೆ ಭೇದ ಇದೆ ಎಲ್ಲರೂ ಏಕಪ್ರಕಾರರಾಗಿಲ್ಲ ಅಥ ನಿತ್ಯತ್ವಂ ನಿತ್ಯತ್ವವೂ ಇದೆ ಅನಿತ್ಯತ್ವಂ ಅಂತೂ ಒಂದು ಪಾಠ ಇದೆ ನಾನಾತ್ವಮ ಪ್ಯನಿತ್ಯತ್ವಂ ಅಂತೂ ವಿವಕ್ಷಾಭೇದೇನ ದೇಹತಃ ಅನಿತ್ಯರು ದೇಹತಃ ಅನಿತ್ಯರು ಸ್ವರೂಪತಃ ನಿತ್ಯರು ಎರಡನ್ನೂ ವಿವಕ್ಷೆ ಮಾಡಿ ಹೇಳಿದ್ದಾರೆ ನಾನಾತ್ವಂ ಅಥ ನಿತ್ಯತ್ವಂ ಸ್ವರೂಪತಃ ನಿತ್ಯರಾಗಿದ್ದಾರೆ ದೇಹದಿಂದ ಅನಿತ್ಯರಾಗಿದ್ದಾರೆ ಇದನ್ನು ಸರ್ವಭಾವಾನಂ ಮನ್ಯಸೆ ಎಲ್ಲ ಜೀವರಾಶಿಗಳಲ್ಲಿ ಈ ತರಹದ ವೈವಿಧ್ಯ ಇದೆ ಎನ್ನುವುದು ನಿನಗೆ ಗೊತ್ತು ಉದ್ಧವ ಅದನ್ನೇನು ನಾನು ಮತ್ತೆ ನಿನಗೆ ಹೇಳಬೇಕಾಗಿಲ್ಲ ಸಂಸ್ಥಾ ಹಿ ಔತ್ಪತ್ತಿಕಿ ಅಥಾ ತತ್ತದಾಕೃತಿ ಭೇದೇನ ಜಾಯತೆ ಭಿದ್ಯತೆ ಅವರಲ್ಲಿ ನಾನಾತ್ವ ಇದೆ ನಿತ್ಯತ್ವ ಇದೆ ಜೊತೆಗೆ ಅವರ ಸ್ವಾಭಾವಿಕವಾದ ಸಂಸ್ಥ ಅಂದರೆ ಯೋಗ್ಯತೆ ಔತ್ಪತ್ತಿಕೀ ಸಂಸ್ಥಾ ಅವರ ಸಹಜವಾದ ಯೋಗ್ಯತೆಗೆ ಅನುಗುಣವಾಗಿ ಅವರಲ್ಲಿ ನಾನಾ ವಿಧವಾದ ದೇಹಗಳು ಬರ್ತವೆ ಆ ಕೃತಿಯಲ್ಲಿ ಮನುಷ್ಯರಾಗಬಹುದು ಪ್ರಾಣಿ ಆಗಬಹುದು ಪಕ್ಷಿಯಾಗಬಹುದು ಕ್ರಿಮಿ ಕೀಟ ಏನೇನೋ ಆಗ್ತಾರೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಪೂರ್ವಜನ್ಮದ ಕರ್ಮಕ್ಕೆ ಅನುಗುಣವಾಗಿ ಆ ಆ ಆಕೃತಿ ಭೇದೇನ ಅವರು ಹುಟ್ಟಿ ಬರ್ತಾರೆ ಭಿದ್ಯು ತೇಜ ಧೀಹಿ ಅವರ ಬುದ್ಧಿಯಲ್ಲಿಯೂ ವ್ಯತ್ಯಾಸ ಇರ್ತದೆ ಎಲ್ಲರದ್ದು ಒಂದೇ ತರಹ ಬುದ್ಧಿ ಇರೋದಿಲ್ಲ ಅವರ ಆಕಾರದಲ್ಲಿಯೂ ಭೇದ ಯೋನಿಗಳು ಮನುಷ್ಯ ಯೋನಿ ಪಕ್ಷಿ ಪಶು ಹೀಗೆ ಬೇರೆ ಬೇರೆ ಯೋನಿಗಳಲ್ಲಿ ಹುಟ್ಟಿ ಬರ್ತಾರೆ ಅವರ ಬುದ್ಧಿಯಲ್ಲಿಯೂ ವಿಚಿತ್ರ ಬೇರೆ ಯೋನಿಯಲ್ಲಿ ಹುಟ್ಟಿದಾಗಲ್ಲ ಒಂದೇ ಯೋನಿಯಲ್ಲಿ ಮಾನವರಾಗಿದ್ದಾಗಲೂ ಬ್ರಾಹ್ಮಣರಾದಾಗಲೂ ಎಲ್ಲವೂ ಬೇಡ ಒಬ್ಬ ತಂದೆಯ ಮಕ್ಕಳಾದಾಗಲೂ ಒಬ್ಬರ ಬುದ್ಧಿ ಬೇರೆ ಇನ್ನೊಬ್ಬರ ಬುದ್ಧಿ ಬೇರೆ ಇಷ್ಟರ ಮಟ್ಟಿಗೆ ಜೀವರಲ್ಲಿ ವೈವಿಧ್ಯ ಇದೆ ಇದೆಲ್ಲ ನಿನಗೆ ಗೊತ್ತು ಅಂತಂತಾನೆ ಮನ್ಯಸೆ ಇದೆಲ್ಲವೂ ನಿನಗೆ ಗೊತ್ತಿದೆ ಉದ್ಧವ ಜೀವರಲ್ಲಿ ಪರಸ್ಪರ ಭೇದ ಇದೆ ಅಥವಾ ಜೀವಬ್ರಹ್ಮರಲ್ಲಿ ಭೇದ ಇದೆ ಅನ್ನೋದನ್ನು ಬಹಳ ಹೊಸದಾಗಿ ಹೇಳಬೇಕಾಗಿಲ್ಲ ಅನುಭವಾರೂಢವಾದ ವಿಷಯ ಅದು ಏವಪ್ಯತ್ರ ಸರ್ವಂ ದೇಹಿಂ ದೇಹಯೋಗತ ಕಾಲಾವಯವತ ಸಂತ ಭಾವ ಜನ್ಮಾಧಯ ಅಸಕೃತ ಏವಿ ಅಂದರೆ ನಿತ್ಯ ಅಂತ ಪಾಠ ಇಟ್ಟುಕೊಂಡಾಗ ಏವೀ ಅಂದರೆ ನಿತ್ಯತ್ವ ಇದ್ದರೂ ಜೀವರು ಸ್ವರೂಪತಃ ನಿತ್ಯರಾಗಿದ್ದರೂ ಕೂಡ ಅವರಿಗೆ ದೇಹಯೋಗತ ಈ ದೇಹ ಸಂಬಂಧವಾಗೋದರಿಂದ ಉತ್ಪತ್ತಿಯಾಗತ್ತೆ ದೇಹದ ವಿಯೋಗವಾದರೆ ವಿನಾಶವಾಗುತ್ತೆ ಹೀಗೆಲ್ಲ ವ್ಯವಹಾರಗಳುಂಟು ಅನಿತ್ಯ ಪಕ್ಷದಲ್ಲಿ ಅದರ ವಿವರಣೆಯನ್ನು ಮಾಡಿದ್ದಾರೆ ಅಂತ ಮಾತ್ರ ಇಟ್ಟುಕೊಳ್ಳಬೇಕು ಏಮಪ್ಯತ್ರ ಸರ್ವಂ ದೇಹಿನಂ ದೇಹಯೋಗತ ಕಾಲಾವಯವತಃ ಸಂತಿ ಭಾವ ಜನ್ಮಾದಯ ಅಸಕೃತ್ ಕಾಲಾವಯವತಃ ಅನ್ನುವುದಕ್ಕೆ ಎರಡು ಅಭಿಪ್ರಾಯ ಒಂದು ಒಟ್ಟು ಸೃಷ್ಟಿಕಾಲ ಬಂದಾಗ ಹುಟ್ಟುತ್ತಾನೆ ಇವರ ನಾಶಕಾಲ ಬಂದಾಗ ಸಾಯ್ತಾನೆ ಹೀಗೆ ಕಾಲದ ಕೆಲವು ಭಾಗಗಳ ಸಂಪರ್ಕವಾದಾಗ ಹುಟ್ಟುವ ಕಾಲ ಬಂದಾಗ ಹುಟ್ಟಿ ಸಾಯುವ ಕಾಲ ಬಂದಾಗ ಸಾಯ್ತಾನೆ ಅಂತ ಸ್ಥೂಲವಾಗಿ ಅಥವಾ ಕಾಲಾವಯವ ಅಂದರೆ ಕ್ಷಣಲವಾದಿಗಳು ಪ್ರತಿಯೊಂದು ಕ್ಷಣಲವಾದಿಗಳ ಸಂಪರ್ಕವಾದಾಗಲೂ ಇವನು ಹುಟ್ಟಿ ಸಾಯ್ತಾನೆ ಮೊನ್ನೆ ಬಂದಿದೆ ಅದರ ಬಗ್ಗೆ ಪ್ರತಿ ಕ್ಷಣದಲ್ಲಿ ದೇಹದಲ್ಲಿ ವಿಕಾರವಾಗತ್ತೆ ಆದ್ದರಿಂದ ಪ್ರತಿಯೊಂದು ಸೂಕ್ಷ್ಮವಾದ ಕಾಲಾವಯವಗಳ ಸಂಪರ್ಕವಾದಾಗಲೂ ಇವನಿಗೆ ಜನ್ಮ ಮರಣಾದಿಗಳಾಗತ್ತೆ ಒಂದೊಂದು ಕ್ಷಣದಲ್ಲಿಯೂ ದೇಹದಲ್ಲಿ ವಿಕಾರವಾಗತ್ತೆ ಅಂತ ತಾತ್ಪರ್ಯ ಹೀಗೆ ಈ ಜೀವನದಲ್ಲಿ ವೈವಿಧ್ಯ ಇದೆ ಇಂತಹ ಸಂಸಾರದಲ್ಲಿ ಮನುಷ್ಯನಿಗೆ ಆಗುವಂತಹ ಕಷ್ಟ ಏನು ಸುಖವಾಗೇ ಇದ್ದೇವಲ್ಲ ನಾವು ಯಾಕೆ ಇದರಲ್ಲಿ ವೈರಾಗ್ಯವನ್ನು ತಾಳಬೇಕು ಅಂತ ಭಾವಿಸಬೇಡಿ ಈ ಸಂಸಾರದಲ್ಲಿ ನಮಗೆ ಆಗುವ ದೊಡ್ಡ ಅನರ್ಥ ಏನು ಅಂದರೆ ನಮಗಿಂತಲೂ ಚಿಕ್ಕವರಿಗೂ ನಾವು ವರ್ಷರಾಗಿ ಅಧೀನರಾಗಿ ಬದುಕಬೇಕಾಗತ್ತೆ ಇದಕ್ಕಿಂತ ಹೆಚ್ಚಿನ ಕಷ್ಟ ಏನು ಅದನ್ನ ಹೇಳ್ತಾರೆ ತತ್ರಾಪಿ ಕರ್ಮಣಾಂ ಕರ್ತವ ಅಸ್ವಾತಂತ್ರ್ಯಂಚ ಲಕ್ಷ್ಯತೆ ಭೋಕ್ತುಶ್ಚ ಸುಖ ದುಃಖಾನಾಂ ಕೋನ್ ಅರ್ಥೋ ವಿವಶಂ ಭಜೆ ಕರ್ಮಗಳನ್ನು ಮಾಡುವ ಈ ಜೀವನಿಗೆ ಅಸ್ವಾತಂತ್ರ್ಯ ಸಂಸಾರದಲ್ಲಿ ಎದ್ದು ತೋರುತು ಬಹಳಷ್ಟು ಆಲೋಚನೆ ಮಾಡಿ ಸೂಕ್ಷ್ಮ ದೃಷ್ಟಿಯಿಂದ ನೋಡಿದರೆ ಜೀವರು ಅಸ್ವತಂತ್ರರು ಎಂದು ತಿಳಿದು ಬರುತ್ತದೆ ಇಷ್ಟೆಲ್ಲ ಹೇಳಬೇಕಾಗಿಲ್ಲ ಎದ್ದು ತೋರ್ತದೆ ಎಲ್ಲರಿಗೂ ಸಂಸಾರದಲ್ಲಿ ಅಸ್ವಾತಂತ್ರ್ಯ ತಾನೇನೇ ಸುಖ ದುಃಖಗಳನ್ನು ಅನುಭವಿಸಬೇಕಾದ್ರೆ ಹತ್ತು ಜನರ ಸಹಾಯ ಬೇಕಿವನಿಗೆ ಇನ್ನೊಬ್ಬರ ಅಧೀನವಾಗಿ ಭೋಗ ಮಾಡಬೇಕು ಸುಖ ದುಃಖಗಳ ಭೋಗ ಮಾಡುವುದಕ್ಕಾಗಲಿ ಅಥವಾ ಕರ್ಮಗಳನ್ನು ಮಾಡುವುದಕ್ಕಾಗಲಿ ಅನೇಕ ಜನರ ಸಹಾಯ ಇವನಿಗೆ ಬೇಕು ಸ್ವಾತಂತ್ರ್ಯ ಇಲ್ಲ ಕೆಟ್ಟ ಕೆಲಸ ಮಾಡೋದಕ್ಕೂ ಹತ್ತು ಜನ ಬೇಕು ಒಳ್ಳೆಯ ಕೆಲಸ ಮಾಡೋದಕ್ಕೂ ಬೇಕು ಆ ಕೆ ಕೆಲಸ ಮಾಡಿದ್ದಕ್ಕೆ ಇವನಿಗೇನೋ ಒಂದು ಸುಖ ಆಯಿತು ಅಂದರೆ ಆ ಸುಖ ಸಾಧನವನ್ನು ಪಡೆದು ಭೋಗ ಮಾಡೋ ಸಲುವಾಗಿಯೂ ಇನ್ನು ಜನರ ಸಹಾಯ ಬೇಕು ಅನ್ನದಾನ ಮಾಡಿದ್ದಾನೆ ಅಂತಿಟ್ಟುಕೊಳ್ಳಿ ಅನ್ನದಾನ ಮಾಡಲಿಕ್ಕೂ ಒಂದು ಎಂಟು ಜನರ ಸಹಾಯ ಬೇಕಿವನಿಗೆ ಅನ್ನದಾನ ಮಾಡಿದ ಪುಣ್ಯದಿಂದ ಮತ್ತೆ ಇವನಿಗೆ ಊಟ ಮಾಡೋ ಭಾಗ್ಯ ದೇವರು ಕೊಡ್ತಾನೆ ನೇರವಾಗಿ ಆಕಾಶದಿಂದ ಬಂದು ಬೀಳೋದಿಲ್ಲ ತುತ್ತು ಬಾಯಿಯೊಳಗೆ ಮತ್ತೆ ಆ ಭೋಗ ಮಾಡಲಿಕ್ಕೂ ಇನ್ನು ಹತ್ತು ಜನರ ಸಹಾಯ ಬೇಕೇ ಇವನಿಗೆ ಇಷ್ಟು ಪರತಂತ್ರವಾಗಿ ಬದುಕಬೇಕಾಗಿದೆ ವಿವಶಃ ಕೋನ್ವರ್ಥೋ ವಿವಶಂ ಭಜೆ ಇಂತಹ ಪರವಶನಾಗಿ ಪರತಂತ್ರನಾಗಿ ಬಾಳುವ ವ್ಯಕ್ತಿಗೆ ಯಾವ ಅರ್ಥ ಪ್ರಯೋಜನ ಅವನಿಗೆ ಸಿಗೋದಕ್ಕೆ ಸಾಧ್ಯ ಇದೆ ಯಾವಾಗಲೂ ತನಗೆ ಈಚ್ಛೆಗೆ ಬಂದಂತೆ ಕರ್ಮವನ್ನು ಮಾಡ್ತಾ ಏನು ಬೇಕೋ ಆ ಸುಖವನ್ನು ಅನುಭವಿಸ್ತಾ ಇದ್ದೀರಿ ಅದು ನಿಜವಾದಂತಹ ಸ್ವಾತಂತ್ರ್ಯ ಅದು ಇವನಿಗೆ ಈ ಸಂಸಾರದಲ್ಲಿ ಇಲ್ಲ ಹಾಗಾದರೆ ಮೋಕ್ಷರೊಳಗೂ ಇಲ್ಲ ಇದು ಸಂಸಾರದೊಳಗೆ ಅಷ್ಟೇ ಯಾಕೆ ಮೋಕ್ಷರೊಳಗೂ ನಾವು ಪಾರತಂತ್ರರೇ ಅಲ್ಲ ಹಾಗಾದರೆ ಅಂದರೆ ಇನ್ನೊಂದು ಮಾತಿನಲ್ಲಿ ನಾವು ತಿಳಿಯೋದಾದರೆ ಇಲ್ಲಿ ಮೋಕ್ಷದಲ್ಲಿ ನಮಗೆ ಸ್ವಾತಂತ್ರ್ಯವೇ ಇರ್ತದೆ ಸಂಸಾರದಲ್ಲಿದ್ದ ಹಾಗೆ ಪಾರತಂತ್ರ್ಯ ಇರೋದಿಲ್ಲ ಸ್ವತಂತ್ರನಾದ ಭಗವಂತನ ಸಾಮ್ಯ ಬರುತ್ತೆ ನಾವೂ ಸ್ವತಂತ್ರರಾಗ್ತೇವೆ ಅನ್ನೋ ಹಾಗೆಯೇ ಅರ್ಥ ತೋರ್ತದೆ ಯಾಕೆಂದರೆ ಸಂಸಾರವನ್ನು ನಿಂದೆ ಮಾಡ್ತಾರೆ ಅದರ ಅರ್ಥ ಮೋಕ್ಷದ ಸ್ತುತಿಯನ್ನು ಮಾಡ್ತಾ ಇದ್ದ ವಿವಶಂ ಕೋನು ಅರ್ಥಃ ಭಜೆ ಪರತಂತ್ರನಿಗೆ ಯಾವ ಲಾಭವಾದೀತು ಅಂದರೆ ಸ್ವತಂತ್ರನಿಗೆ ಲಾಭ ಹಾಗಾದರೆ ನಾವು ಸ್ವತಂತ್ರರಾಗುವವರಿದ್ದೇವೆ ಮುಂದೆ ಅದಕ್ಕಾಗಿ ನೀವು ಪ್ರಯತ್ನ ಮಾಡಿ ಅಂತ ಹೇಳಿದ ಹಾಗೆ ತೋರುತ್ತೆ ಅದಕ್ಕೆ ಶ್ರೀಮದ್ ಆಚಾರ್ಯರಂತಾರೆ ಪಾರತಂತ್ರ್ಯದ ನಿಂದೆ ಮಾಡಿದ್ದು ಯಾವ ಅರ್ಥದಲ್ಲಿ ಅಂದರೆ ನಮಗಿನ್ ಅದನ್ನೇ ನಾನು ಮೊದಲಿಗೆ ಹೇಳಿದೆ ನಮಗಿಂತಲೂ ಅಧಮರ ವಶರಾಗಿಯೂ ಬದುಕಬೇಕಾದ ಪ್ರಸಂಗ ಈ ಸಂಸಾರದಲ್ಲಿದೆ ಇದು ಬಹಳ ದುಃಖ ನಿಜವಾಗಿ ನಮಗಿಂತ ಸ್ವರೂಪದಲ್ಲಿ ಉತ್ತಮರಾದ ದೇವರಲ್ಲ ನಮ್ಮ ಗುರುಗಳನ್ನು ಆರಂಭ ಮಾಡಿಕೊಂಡು ದೇವತೆಗಳು ವಾಯುದೇವರು ಭಗವಂತ ಯಾರ ವಶರಾಗಿ ನಾವಿದ್ದರೂ ಅದು ಆನಂದವೇ ದುಃಖ ಏನಿಲ್ಲ ಅದರಲ್ಲಿ ಆ ತರಹದ ಪಾರತಂತ್ರ್ಯ ಇದು ಭೂಷಣವೇ ನಮಗಿಂತಲೂ ಯೋಗ್ಯತೆಯಲ್ಲಿ ಚಿಕ್ಕವರಾದರೂ ಕಾರಣಾಂತರಗಳಿಂದ ನಾವು ಅವರಿಗೆ ವಶರಾಗಿ ಬಾಳುವ ಪ್ರಸಂಗ ಸಂಸಾರದಲ್ಲಿ ಬರುತ್ತಲ್ಲ ಇದು ಹೇಯವಾದದ್ದು ಅಷ್ಟು ಮಾತ್ರ ಭಾಗವತ ಹೇಳ್ತಾ ಇದೆ ಸ್ವಾಧಿಂನ ವಶತ್ವಾ ಪರಮಂ ಸುಖಮೇವತು ನಮಗಿಂತ ಉತ್ತಮರಾದ ಗುರುವಾದಿಗಳ ವಶರಾಗಿ ಮೋಕ್ಷರೊಳಗೆ ನಾವಿದ್ದರೂ ಕೂಡ ನಮಗೆ ಆನಂದವೇ ಇರ್ತದೆ ನಾವು ಪರತಂತ್ರರಾಗಿದ್ದೇವಲ್ಲ ಅಂತ ದುಃಖ ಇರೋದಿಲ್ಲ ತದನ್ಯಾಂ ವಶೇಯಸ್ತು ಕಂ ಸುಖಂ ತಣ್ಯತಾಂ ಅದನ್ನು ಬಿಟ್ಟು ಬೇರೆಯವರಿಗೆ ನಾವು ವಶ ವಶರಾದರೆ ಮಾತ್ರ ನಮಗೇನು ಸುಖ ಸ್ವಾಧಿಂಥ ವಶತ್ವಚ ತೇಷು ಭಕ್ತಿಮತಃ ತದನ್ನೇ ಶಾಂತು ದುಃಖಾಯ ತಸ್ಮಾತ್ ಭಕ್ತೋಧಿಕೋಹವೇ ತಮಗಿಂತ ಉತ್ತಮರ ವಶರಾದವರು ಯಾರೋ ಅವರಿಗೆ ಸುಖವಾಗತ್ತೆ ಅಂತಲ್ಲ ಬರಿ ಅವರಲ್ಲಿ ಭಕ್ತಿ ಇರಬೇಕು ಅದೊಂದು ಜೋಡಿಸ್ತಾರೆ ಕೆಲವರಿಗೆ ತಮಗಿಂತ ಉತ್ತಮರ ವಶರಾದರೂ ಮನಸ್ಸಿಗೆ ದುಃಖವಾಗತ್ತೆ ಅಯ್ಯೋ ಇವ್ರ ಮಾತುಕ್ಕೆ ಹೇಳಿದ್ದನ್ನು ಕೇಳ್ಕೊಂಡು ನಾವು ಇರಬೇಕಲ್ಲ ಅಂತನೋ ದುಃಖದೊಳಗಿರ್ತಾರೆ ಯಾಕೆ ಅವರಿಗೆ ಭಕ್ತಿ ಇರೋದಿಲ್ಲ ತಮಗಿಂತಲೂ ಉತ್ತಮರಾದ ಜ್ಞಾನಿಗಳಲ್ಲಿ ದೇವತೆಗಳಲ್ಲಿ ಭಕ್ತಿ ಇದ್ದವರಿಗೆ ಮಾತ್ರ ಅವರ ವಶರಾಗಿ ಬಾಳುವುದರಲ್ಲಿ ಯಾವುದೇ ದುಃಖ ಇಲ್ಲ ಆನಂದ ಇರುತ್ತೆ ತದನ್ನೇಷಾಂತು ದುಃಖಾಯ ತಸ್ ಹಾಗಾದರೆ ನಾವೇನು ಮಾಡಬೇಕು ಭಕ್ತಿ ಮಾಡಿ ತಸ್ಮಾತ್ ಭಕ್ತೋ ಭವೇ ವಿಶೇಷವಾಗಿ ಭಗವಂತನಲ್ಲಿ ಹಾಗೂ ವಾಯವಾದ್ಯ ಸಕಲ ದೇವತೆಗಳಲ್ಲಿ ಭಕ್ತಿಯನ್ನು ಮಾಡಿ ಭಕ್ತಿಯನ್ನು ಮಾಡೋದರಿಂದ ನಿಮಗೆ ಅವರ ವಶರಾಗಿ ಇದ್ದರೂ ಸುಖವೇ ಆಗತ್ತೆ ಹೊರತು ದುಃಖ ಏನೂ ಇದು ಮೋಕ್ಷದಲ್ಲಿಂತು ಸರಿ ಫಲ ಅದು ಅಲ್ಲಿಯವರೆಗೆ ನಾವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಅಲ್ಲಿ ಭಕ್ತಿ ಬಾಂದರೆ ಬರೋದಿಲ್ಲ ಒಂದೇ ಸಲ ಮೋಕ್ಷೇ ಆಗೋದಿಲ್ಲ ಮೋಕ್ಷ ಆಗಬೇಕು ಅಂದರೆ ಈಗಿನಿಂದ ನಾವು ಭಕ್ತಿಯನ್ನು ಮಾಡ್ತಾ ಮಾಡ್ತಾ ಉತ್ತಮರ ವಶರಾಗಿ ಬಾಳಿದರೆ ಆಗ ನಮಗೆ ಬಂಧನದಿಂದ ಮೋಚನವನ್ನು ದೇವರು ಮಾಡ್ತಾರೆ ಇದು ಬಹಳ ದೊಡ್ಡ ವಿಷಯ ಇದು ಅದಕ್ಕೇ ಶ್ರೀನಿವಾಸತೀರ್ಥರು ಎರಡು ಅರ್ಥವನ್ನು ಬರೀತಾರೆ ಕೋನ್ವರ್ಥೋ ವಿವಶಂ ಭಜೇತ್ ಅಂತಿದೆ ವಿವಶಂ ಕೋನು ಅರ್ಥ ಭಜೇತ್ ಅಂತ ಅನ್ನೋದಕ್ಕೆ ಒಂದು ಸಾಮಾನ್ಯವಾಗಿ ನೀಚವಶಂ ಪುರುಷ ಕೋನ್ವರ್ಥ ಭಜೇತ್ ನೀಚರಿಗೆ ವಶನಾದ ನೀಚರಿಗೆ ವಶನಾದ ವ್ಯಕ್ತಿಗೆ ಯಾವ ಲಾಭ ಉಂಟು ಅಂತ ಒಂದರ್ಥ ಇನ್ನೊಂದು ವಿವಶಂ ಸ್ವಾಧಿಕೇಶು ಭಕ್ತಿರಹಿತ ತದಧೀನಶ್ಚಯ ತಂ ಕೋನು ಅರ್ಥ ಭಜೇತ್ ತನಗಿಂತ ಉತ್ತಮರಲ್ಲಿ ಭಕ್ತಿ ಇಲ್ಲ ಆದರೆ ಅವರ ಅಧೀನನಾಗಿದ್ದಾನೆ ಅವನಿಗೂ ಸುಖ ಇಲ್ಲ ನೀಚರ ವಶನಾದರೂ ಸುಖ ಇಲ್ಲ ಉತ್ತಮರ ವಶನಾದರೂ ಉತ್ತಮರಲ್ಲಿ ಭಕ್ತಿ ಇಲ್ಲಾಂದರೆ ಸುಖ ಇಲ್ಲ ಎರಡೂ ಬೇಕು ಉತ್ತಮರಲ್ಲಿ ಭಕ್ತಿ ಇರಬೇಕು ಉತ್ತಮರ ಅಧೀನ ಆಗಿರಬೇಕು ಅವನಿಗೆ ಮಾತ್ರ ಸುಖವಿದೆ ಎಂಬುದಾಗಿ ಇಲ್ಲಿ ಒಟ್ಟು ತಾತ್ಪರ್ಯ ನ ದೇಹಿಂ ಸುಖಂಕಿಂಚಿತ್ ವಿದೂಷಾಮಿ ತಥಾಚ ದುಃಖಮೂಢಾಂ ವ್ರತಾಹಂಕಾರಿಣಂ ಪರಂ ವಿದ್ವಾಂಸರು ತಿಳಿದುಕೊಂಡವರು ಯಾರಿಗೆ ದೇವರು ದೇಹ ಜೀವ ಇವೆಲ್ಲದರ ಭೇದ ಸ್ಪಷ್ಟವಾಗಿ ತಿಳಿದಿದೆ ಅವರವರ ಕರ್ಮಾನುಸಾರೇಣ ಸುಖ ದುಃಖಗಳಾಗತ್ತೆ ಇದೆಲ್ಲವೂ ಗೊತ್ತು ಇಂತಹ ವಿದ್ವಾಂಸರಿಗೂ ದೇಹಿನಾಂ ಸುಖಂ ನಕ್ಕಿಂಚಿದ ನ ವಿದ್ಯತೆ ವಿದ್ಯತೆ ತದಪಿ ಕಿಂಚಿತ ಹೀಗೆ ಎರಡು ಅಭಿಪ್ರಾಯ ವಿದ್ವಾಂಸರಿಗೂ ಕೂಡ ದೇಹಿನಾಮ್ ಸುಖಂ ಕಿಂಚಿನ್ನ ವಿದ್ಯತೆ ಅವರಿಗೇನು ಸುಖ ಇಲ್ಲ ಏನು ಸುಖ ಇಲ್ಲ ಅಂದರೆ ಹೇಗೆ ಇದೆಯಲ್ಲ ಸಂಸಾರದಲ್ಲಿ ಸುಖ ವಿದ್ಯತೆ ತದಪಿ ಕಿಂಚಿತ ಬಹಳ ಸ್ವಲ್ಪ ಇದೆ ಯಾಕೆ ಅಂದರೆ ಅವರು ವಿದ್ವಾಂಸರಲ್ಲ ಯಾವಾಗಲೂ ಸುಖನೇ ಇರಬೇಕಲ್ಲ ವಿದ್ವಾಂಸರಾದರೆ ಏನಾಯಿತು ದೇಹಿನಾಮ್ ದೇಹಾಭಿಮಾನ ಇದೆ ಅವರಿಗೆ ದೇಹಾಭಿಮಾನವಿರೋದರಿಂದ ಅವರಿಗೆ ಜ್ಞಾನ ಇದ್ದರೂ ಎಲ್ಲಿಯವರಿಗೆ ದೇಹಾಭಿಮಾನ ಹೋಗೋದಿಲ್ಲ ಅಲ್ಲಿ ನಿಜವಾದ ಸುಖ ಅವರಿಗೆ ಆಗೋದಿಲ್ಲ ಅಲ್ಪ ಸುಖವಾಗುತ್ತೆ ಹೀಗಿದ್ದ ತಥಾಚ ದುಃಖ ಮೂಢಾನಾಂ ಮೃಥಾಹಂಕಾರಣ ಪರಂ ಯಾರು ದುಃಖದಿಂದ ಮೂಢರೋ ಮೋಹವನ್ನು ಹೊಂದಿದವರೋ ವಿದ್ವಾಂಸರಲ್ಲ ತಪ್ಪು ತಿಳುವಳಿಕೆ ಇದ್ದವರೋ ಮೋಹ ವಿಪರೀತ ಜ್ಞಾನ ತಪ್ಪು ತಿಳುವಳಿಕೆ ಇದ್ದವರೋ ಅಹಂಕಾರಿಗಳು ವ್ಯರ್ಥವಾದ ಅಹಂಕಾರವನ್ನು ಮಾಡುವವರೋ ಅವರಿಗೆ ಪರಂ ಸುಖಂ ನ ಇತಿ ಕಿಮು ಅವರಿಗೆ ಸುಖವಾಗೋದಿಲ್ಲ ಅಂತೇನು ಹೇಳೋದು ನಿಶ್ಚಿತ ವಿಷಯ ಜ್ಞಾನಿಗಳಿಗೆ ಆಗೋದಿಲ್ಲ ದೇಹಾಭಿಮಾನ ಇದ್ದಾಗ ಅಂದರೆ ಇನ್ನು ವಿಪರೀತ ಜ್ಞಾನಿಗಳಿಗೆ ಆಗೋದಿಲ್ಲ ಅನ್ನೋದು ಸುತರಾಮ್ ಸಿದ್ಧ ಅಂತ ಇಲ್ಲಿ ಕಿಮು ಅನ್ನೋ ಶಬ್ದೇ ಇಲ್ಲ ಅದು ಎಲ್ಲಿಂದ ಬಂತು ಕೈಮುತ್ಯ ಅಂತ ನಿಮಗೆಲ್ಲ ಗೊತ್ತಲ್ಲ ಇವರಿಗೆ ಬರೋದಿಲ್ಲ ಅಂದರೆ ಅವರಿಗೇನು ಬರುತ್ತೆ ಅಂತ ದೊಡ್ಡ ಜ್ಞಾನಿಗಳಿಗೆ ಇದು ಅರ್ಥ ಆಗಿಲ್ಲ ಅಂದಮೇಲೆ ಈ ಹುಡುಗನಿಗೇನು ಅರ್ಥ ಆಗತ್ತೆ ಅಂತಂತಾರಲ್ಲ ಅದು ಕೈಮುತ್ಯ ಹಾಗೆ ಇಲ್ಲಿ ಕೈಮುತ್ಯವನ್ನು ಹೇಳುತ್ತಾರೆ ಶ್ರೀಮದಾಚಾರ್ಯರು ಆದರೆ ಮೂಲದಲ್ಲಿ ಶಬ್ದ ಇಲ್ಲ ಯದಾನ ದೇಹಿಂ ಯದಿದ್ಯತೆ ಸುಖಂ ತದಾ ದುಃಖಮೂಢಾನ್ನ ಅಹಂಕಾರಣಾಂಚ ಕಿಮು ಅಂತ ಆಚಾರ್ಯರು ಅರ್ಥ ಶ್ರೀಮದಾಚಾರ್ಯರು ಮೂಲದಲ್ಲಿ ಆ ಶಬ್ದ ಇಲ್ಲ ಅದಕ್ಕೆ ಶ್ರೀಮದಾಚಾರ್ಯರು ಒಂದು ಪ್ರಮಾಣ ಕೊಡ್ತಾರೆ ಶಾಬ್ಧ ಎಂಬ ಗ್ರಂಥವನ್ನು ಪುನಃ ಶಬ್ದ ಪ್ರಸ್ತುತಾರ್ಥೆ ತಥಾ ಶಬ್ದ ಉದೀರ್ಯತೆ ಇತಿ ಶಾಬ್ ತಥಾ ಅನ್ನುವ ಶಬ್ದಕ್ಕೆ ಪುನಃ ಎಂಬ ಶಬ್ದದ ಅರ್ಥ ಇದೆ ಪ್ರಸ್ತುತ ಅಂತ ಅರ್ಥ ಇದೆ ಇಲ್ಲಿ ಪುನಃ ಎಂಬ ಶಬ್ದದ ಎಂಬ ಅರ್ಥದಲ್ಲಿ ತಥಾ ಎಂಬ ಶಬ್ದವನ್ನು ಇಟ್ಟುಕೊಳ್ಬೇಕು ಪುನಃ ಶಬ್ದ ಅಂದರೆ ಅನ್ನುವ ಶಬ್ದಕ್ಕೆ ಪುನಃ ಅನ್ನುವ ಶಬ್ದ ಅಂತ ಅರ್ಥವೇ ಇದು ವ್ಯಾಕರಣಶಾಸ್ತ್ರ ಅಲ್ಲ ಇದು ಅರ್ಥಶಾಸ್ತ್ರ ಇಲ್ಲಿ ನಮಗೆ ಅರ್ಥದಕ್ಕೆ ಹೊರತು ಶಬ್ದ ಬೇಡ ಪುನಃ ಎಂಬ ಶಬ್ದದ ಅರ್ಥ ಏನೋ ಅದು ಬೇಕಾಗಿದೆ ಪುನಃ ಶಬ್ದ ಬೇಕಾಗಿಲ್ಲ ಅದಕ್ಕೆ ಶ್ರೀನಿವಾಸ ತೀರ್ಥರು ಬಹುರಿಹಿ ಮಾಡಿಕೊಳ್ಳಿ ಅಂತಾರೆ ಪುನಃ ಇತಿ ಶಬ್ದೋ ಆಗಬೇಕದು ಮುದ್ರಣ ದೋಷ ಪುನರಿತಿ ಶಬ್ದೋ ವಾಚಕೋ ಯಶ ಪುನಃ ಶಬ್ದ ಅಂದರೆ ಪುನಃ ಶಬ್ದಾರ್ಥ ಅಂತ ಅರ್ಥ ಪುನಃ ಎಂಬ ಶಬ್ದವೇ ವಾಚಕವಾಗಿ ಉಳ್ಳದ್ದು ಅಂದರೆ ಪುನಃ ಶಬ್ದದ ಅರ್ಥ ಆ ಪುನಃ ಶಬ್ದದ ಅರ್ಥವೇನೋ ಅದು ತಥಾಶಬ್ದ ಅರ್ಥ ಹಾಗಾದರೆ ತಥಾ ಅನ್ನೋದಕ್ಕೆ ಪುನಃ ಅಂತ ಇಷ್ಟು ಶ್ರೀಮಧಾಚಾರ್ಯರು ಹೇಳಿದರು ಕಿಮ್ ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆ ಮತ್ತು ಉಳಿತು ಅದನ್ನು ಶ್ರೀನಿವಾಸ್ತೀರ್ಥರು ಹೇಳ್ತಾರೆ ಮೇಲೆ ಕಿಂಚಿತ್ ಅಂತಿದೆ ನೋಡಿ ನ ದೇಹೀನಂ ಸುಖಂ ಕಿಂಚಿತ್ ಆ ಕಿಂಚಿತ್ ಅನ್ನೋದನ್ನು ಬುದ್ಧಾವಿವೇಕ ಮಾಡಿಕೊಂಡು ಕಿಮ್ ಅನ್ನೋದನ್ನು ಕೆಳಕ್ಕೆ ತೊಗೊಂಬರ್ರಿ ಅಂತಾರೆ ಹಾಗಾದರೆ ಕಿಂಚಿತ್ತೊಳಗಿನ ಕಿಂ ಬಂತು ತಥಾ ಅನ್ನುವುದಕ್ಕೆ ಪುನಃ ಅಂತರ್ಥ ಎರಡೂ ಜೋಡಿಸಿದರೆ ಕೆಂಪುನಃ ಅಂತ ಹಾಗಾದರೆ ವಿಜ್ಞ ಜ್ಞಾನಿಗಳಿಗೇ ದುಃಖವಾಗತ್ತೆ ಸುಖವಾಗೋದಿಲ್ಲ ದೇಹಾಭಿಮಾನವಿದ್ದಾಗ ಅಂದರೆ ಅಜ್ಞಾನಿಗಳಿಗೆ ಕಿಂ ಪುನಃ ಅದನ್ನೇನು ಹೇಳೋದು ನಿಶ್ಚಿತವಾಗಿಯೂ ಅವರಿಗೆ ದುಃಖವಾಗೇ ಆಗತ್ತೆ ನಿಜವಾದ ಸುಖ ಆಗೋದಿಲ್ಲ ಅನ್ನೋ ಅರ್ಥವನ್ನು ಈ ರೀತಿ ಮೂಲದೊಳಗಿರುವ ಶಬ್ದಗಳಿಂದಲೇ ತಂದಿದ್ದಾರೆ ತಥಾ ಅನ್ನುವುದಕ್ಕೆ ಪುನಃ ಅಂತರ್ಥ ಕಿಂಚಿತ್ತೊಳಗಿನ ಕಿಂ ಅನ್ನುವ ಶಬ್ದವನ್ನು ಸ್ವಲ್ಪ ಕಿೂಚಿಕೊಂಡು ಅದನ್ನು ಕೆಳಗೆ ತಂದು ಜೋಡಿಸಿದರೆ ಕಂ ಪುನಃ ನೀನು ಹೇಳೋದು ಸಿದ್ಧ ಯದಿ ಪ್ರಾಪ್ತಿ ವಿಘಾತಂ ಚ ಜಾನಂತ ಸುಖ ತೇಪ್ಯಧಾನ ವಿರ್ಯೋಗಂ ಮೃತ್ಯುರ್ನ ಪ್ರಭವೆಂ ವಿಘಾತಂಚ ಸುಖದಿ ಜಾನಂತಪಿ ಯದ್ಯಪಿ ಸುಖದ ಪ್ರಾಪ್ತಿ ದುಃಖದ ವಿಘಾತ ಇದರ ಉಪಾಯ ಅಂತ ಅರ್ಥ ಸುಖ ಪ್ರಾಪ್ತಿಗೆ ಉಪಾಯ ದುಃಖ ಪರಿಹಾರಕ್ಕೇನು ಉಪಾಯ ಇದು ಗೊತ್ತವರಿಗೆ ವಿದ್ಯ ವಿಧ್ವಾಂಸರಿಗೆ ಗೊತ್ತಿಲ್ಲ ಅಂತಲ್ಲ ಇದರ ಬಗ್ಗೆ ತಿಳುವಳಿಕೆ ಇದ್ದವರು ಅಂತ ಈ ಎಲ್ಲ ಸುಖ ಪ್ರಾಪ್ತಿಗೆ ದುಃಖ ಪರಿಹಾರಕ್ಕೆ ಏನು ಉಪಾಯ ಅಂತ ತಿಳಿದಿರ್ತಾರೆ ಕೇಳಿ ಓದಿ ಆದರೂ ತೇಪ್ಯದ್ಧ ವಿದುರ್ಯೋಗ ಮೃತ್ಯುರನ್ನ ಪ್ರಭವೇದ್ಯಥ ಮೃತ್ಯು ಅಂದರೆ ಈ ಸಂಸಾರ ಸಂಸಾರ ಪರಿಹಾರಕ್ಕೆ ಏನು ಉಪಾಯ ಅನ್ನುವುದನ್ನು ಸರಿಯಾಗಿ ಅವರು ತಿಳಿದಿರೋದಿಲ್ಲ ತೇಪ್ಯದ್ಧ ವಿದುರ್ಯೋಗ ತಿಳುವಳಿಕೆ ಇದ್ದರೂ ಇರೋದಿಲ್ಲ ಇಲ್ಲಿ ವಿರೋಧ ಬಂತು ಇದ್ದರೂ ಇರೋದಿಲ್ಲ ಅಂದರೆ ತಿಳುವಳಿಕೆ ಇದೆಯೋ ಇಲ್ಲವೋ ಯಾವುದಾದರೂ ಒಂದು ಹೇಳಿ ಇದೇ ಅಂದಮೇಲೆ ಇಲ್ಲ ಅಂತ ಹೇಗಂತೀರಿ ಅಲ್ವಾ ಅದಕ್ಕೆ ಶ್ರೀಮದಾಚಾರ್ಯರು ತಾತ್ಪರ್ಯ ಬೀರೀತಾರೆ ಪೂರ್ಣವಾಗಿ ಇರೋದಿಲ್ಲ ತಿಳುವಳಿಕೆ ತಿಳುವಳಕೆ ಇದೆ ಅಂತನ್ನುವ ಶಬ್ದಕ್ಕೆ ಇದೇಂತ ಅನಿಸೋ ಆಗಿರ್ತಾರೆ ಅಷ್ಟೇ ನಿಜವಾಗಿರೋದಿಲ್ಲ ಅಂತ ಏತು ವಿದ್ವತ್ವೇನ ಪ್ರಸಿದ್ಧ ಪ್ರಾಕೃತಾನಾಂ ತೇಪಿ ಅಧ್ವಾನವಿಧು ದೇಹಾಭಿಮಾನನಶ್ಚೇತ್ ತಿಳಿದರೂ ತಿಳಿಯೋದಿಲ್ಲ ಅಂತನ್ನುವುದರ ತಾತ್ಪರ್ಯ ಅವರಿಗೆ ಪೂರ್ಣ ತಿಳಿದಿರೋದೇ ಇಲ್ಲ ನಿಜವಾದ ಸುಖ ಉಪ ಸುಖ ಪ್ರಾಪ್ತಿಗೆ ಉಪಾಯ ದುಃಖ ಪರಿಹಾರಕ್ಕೆ ಉಪಾಯ ಏನು ಅಂತ ಗೊತ್ತಿದ್ದರೆ ದೇಹಾಭಿಮಾನ ಬಿಟ್ಟು ಅವರ ಮೋಕ್ಷಕ್ಕೆ ಹೋಗೇ ಬಿಡ್ತಾರೆ ಅದು ಪೂರ್ಣ ಗೊತ್ತಿರೋದಿಲ್ಲ ಅಲ್ಪ ಸ್ವಲ್ಪ ತಿಳಿದಿರ್ತಾರೆ ಏ ಇವರು ಭಾರಿ ತಿಳ್ಕೊಂಡಿದ್ದಾರೆ ಅಂತ ಸಾಮಾನ್ಯರು ಇವರನ್ನು ತಿಳಿದಿರ್ತಾರೆ ತಿಳಿದವರಲ್ಲ ತಿಳಿದವರು ಅಂತ ಇವರ ಬಗ್ಗೆ ತಿಳುವಳಿಕೆ ಉಳಿದವರಿಗೆ ಬಂದಿದೆ ಅಷ್ಟೇ ಅಂಥವರು ನಿಜವಾಗಿ ನೋಡಿದರೆ ಅರ್ಥ ಮಾಡಿಕೊಂಡಿರೋದಿಲ್ಲ ಅನ್ನೋದಕ್ಕೆ ದುಃಖವನ್ನು ಅನುಭವಿಸ್ತಾರೆ ಇದು ಭಾಗವತದ ತಾತ್ಪರ್ಯ ಆದ್ದರಿಂದ ವ್ಯಾಹತಿ ಇಲ್ಲ ಅಂತ ಪ್ರಾಕೃತರು ಅಂದರೆ ಅಜ್ಞಾನಿಗಳು ಪ್ರಾಕೃತರಾದ ಅಜ್ಞಾನಿಗಳಿಗೆ ವಿದ್ವಾಂಸರು ಅಂತೂ ಇವರು ಪ್ರಸಿದ್ಧರಾದವರು ಆದರೆ ನಿಜವಾಗಿ ಅವರು ವಿದ್ವಾಂಸರು ಪೂರ್ಣ ಆಗಿರೋದಿಲ್ಲ ದೇಹಾಭಿಮಾನ ಇರ್ತದೆ ಆದ್ದರಿಂದ ದೇಹಾಭಿಮಾನಿನಶ್ಚೇತ್ ದುಃಖಮೂಢಾಹ ಹಿಂದಿನ ಶ್ಲೋಕದ ದುಃಖಮೂಢ ಶಬ್ದದ ಅರ್ಥವನ್ನು ಸಿಂಹಾವಲೋಕನ ನ್ಯಾಯನ ಇಲ್ಲಿ ಹೇಳ್ತಾರೆ ಆಚಾರ್ಯರು ದುಃಖಮೂಢರು ಅಂದರೆ ಅಧೀರರು ಅಹಂಕಾರಿರುಗಳಿವು ಅಂದರೆ ವಿಶೇಷತಃ ಅಪಿ ಅವಿದ್ಯಮಾನ ಗುಣಾಭಿಮಾನಿನ ತಮ್ಮಲ್ಲಿ ಇಲ್ಲದೇ ಇರುವ ಗುಣವನ್ನು ಇದೆ ಅಂತ ಭಾವಿಸಿ ದುರಹಂಕಾರವನ್ನು ಪಡುವವರು ಯಾರಿದ್ದಾರೋ ಅವರಿಗಂತು ನಿಶ್ಚಿತವಾಗಿಯೂ ಸುಖ ಸಿಗೋದಿಲ್ಲ ದುಃಖದಲ್ಲಿಯೇ ಬದ್ದಾಡ್ತಾರೆ ಅಲ್ಪವಾದ ಸುಖ ಖದ್ಯೋತಿಗಾಗಳು ಮಾತ್ರ ಅವರಿಗೆ ತೋರ್ತದೆ ದೀಪದ ಹುಳದಂತೆ ಕತ್ತಲೆಯಲ್ಲಿದ್ದಾಗ ಅಲ್ಲಲ್ಲಿ ದೀಪದ ಹುಳ ಕಂಡ ಹಾಗೆ ಸಲ್ಪ ಸ್ವಲ್ಪ ಸುಖ ಆಗಬಹುದು ಆದರೆ ನಿಜವಾದ ಸುಖ ಏನಿದೆ ಪರಮ ಸುಖ ಅದು ಅವರಿಗೆ ಸಿಗೋದಿಲ್ಲಾನವಿದುರ್ಯೋಗಂ ಮೃತ್ಯುರನ್ನ ಪ್ರಭವೇದ್ಯಥ ಇಲ್ಲಿ ದೇಹಾಭಿಮಾನಿನಶ್ಚೇತನೋದಕ್ಕೆ ಎರಡು ಅರ್ಥ ಮಾಡಿದ್ದಾರೆ ಒಂದು ದೇಹಾಭಿಮಾನ ಇವರಿಗೆ ಇರೋ ಕಾರಣನೇ ಇವರಿಗೆ ನಿಜವಾಗಿ ಅರ್ಥವಾಗೋದಿಲ್ಲ ಅಂತ ಇನ್ನೊಂದು ಇದೇನು ಏನೋ ಪಾಪ ಮಲಗಿರ್ತಾರೆ ಅಂಥ ಸಂದರ್ಭದಲ್ಲಿ ಎಂಥ ವಿದ್ವಾಂಸರಾದರೇನು ಸುಖ ಪ್ರಾಪ್ತಿಗೆ ಏನು ಉಪಾಯ ದುಃಖಪ್ರಾಪ್ತಿಗೆ ಏನು ಅಥವಾ ಇದೆಲ್ಲ ಗೊತ್ತಾಗೋದಿಲ್ಲ ಮಲಗಿದಾಗ ಎಲ್ಲರೂ ಒಂದೇ ಯಾರು ಪಂಡಿತರು ಯಾರು ದಡ್ಡರು ಹಾಗೆಲ್ಲ ದೇಹಾಭಿಮಾನಿನಷ್ಟೇ ಅಂತಂದರೆ ದೇಹಾಭಿಮಾನಿತ್ವಾವಸ್ಥಾಯಾಮಪಿ ಅಂತ ಅರ್ಥ ಮಾಡಿದ್ದಾರೆ ಜಾಗೃತಾವಸ್ಥೆಯಲ್ಲಿಯೂ ದೇಹಾಭಿಮಾನ ಜಾಗೃತವಾದಾಗಲೂ ಕೂಡ ಅವರು ನವಿದು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ನಿಮ್ಮ ಮಲಗಿದಾಗ ಅರ್ಥ ಮಾಡಿಕೊಳ್ಳೋದಿಲ್ಲ ದೇಹಾಭಿಮಾನ ಇಲ್ಲದೇ ಇದ್ದಾಗ ಅನ್ನೋದೇನು ದೊಡ್ಡದಲ್ಲ ದೇಹಾಭಿಮಾನ ಇರೋದು ಅಂದರೆ ಎಚ್ಚರ ಇರೋದು ಎಚ್ಚರವಿದ್ದಾಗಲೂ ಅವರಿಗಿದು ತಿಳಿದಿಲ್ಲ ಅಂದಮೇಲೆ ಅವ್ರಿಗೆ ತಿಳಿದಿಲ್ಲ ಅಂತೇ ಅರ್ಥ ಕೋನ್ವರ್ಥ ಸುಖಯಂಚೇನ ಕಾಮೋವಾ ಮೃತ್ಯುಮಂತಿಕೆ ಆಘಾತ ನಿಯಮಾನಸ್ಯ ವಧ್ಯವ ಪದೇ ಇವನಿಗೆ ಬೇಕಾದಷ್ಟು ಅರ್ಥ ಕಾಮ ಇವುಗಳ ಬಗ್ಗೆ ಎಲ್ಲ ತಿಳುವಳಿಕೆ ಇದೆ ಅದನ್ನು ತಿಳಿದಿರ್ತಾರೆ ಮೋಕ್ಷಗಳ ತಿಳಿದಿರಲಿಲ್ಲ ಅಂದರೆ ಅರ್ಥ ಮತ್ತು ಕಾಮಗಳು ಹಣ ಮತ್ತು ಕಾಮೋಪಭೋಗ ಇವುಗಳು ಸುಖ ಸಾಧನ ಅಂತನೋದು ಎಲ್ಲರಿಗೂ ಗೊತ್ತು ಇದರ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಏನು ದೊಡ್ಡ ಪಾಂಡಿತ್ಯ ಬೇಕಾಗಿದೆ ಯಾರಿಗೂ ಗೊತ್ತಿಲ್ಲ ಇದು ಎಲ್ಲರಿಗೂ ಗೊತ್ತಲ್ಲ ತಮ್ಮಷ್ಟಕ್ಕೆ ತಾವು ಹಣ ಗಳಿಸ್ತಾರೆ ಭೋಗ ಮಾಡಿಕೊಂಡು ಸುಖವಾಗಿದ್ದಾರೆ ಅಂದರೆ ಅವು ನಿಜವಾದ ಭೋಗ ಸಾಧನಗಳು ಅಲ್ಲವೇ ಅಲ್ಲ ಅದರಿಂದ ಏನಾಗುತ್ತೆ ಇವನಿಗೆ ಕೋನ್ ಅರ್ಥಹಾ ಸುಖಯತಿ ಏನಂ ಯಾವ ಅರ್ಥ ಇವನಿಗೆ ಸುಖವನ್ನು ನೀಡುತ್ತೆ ಕಾಮೋವಾ ಕಾಮೋಪಭೋಗಗಳಾಗಲಿ ಹಣವಾಗಲಿ ಇವನಿಗೇನು ಸುಖ ನೀಡುತ್ತೆ ಯಾಕೆ ಸುಖ ಆಗುತ್ತಲ್ಲ ಅಂದರೆ ಏನಾದ ಸುಖನ ಅಂತಿಕೆ ಮೃತ್ಯುಂ ಮೃತ್ಯುಂ ಅಂತಿಕೆ ಮೃತ್ಯುವಿನ ಹತ್ತಿರ ಹೋಗ್ತಾ ಇರುವ ಇವನಿಗೆ ಇಂತಹ ದಿವಸ ಸಾಯೋದಿದೆ ಇನ್ನು ಸ್ವಲ್ಪ ದಿವಸಗಳಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಮೃತ್ಯು ಇದೆ ಅಂತ ನಿಶ್ಚಿತ ಎಲ್ಲರಿಗೂ ಅಂತಹ ಮೃತ್ಯುವಿನ ದಿಕ್ಕಿಗೆ ನಡೆದ ಈ ವ್ಯಕ್ತಿಗೆ ಈ ನಶ್ವರವಾದಂತಹ ಕಾಮ ಹಾಗೂ ಅರ್ಥಗಳು ಎಷ್ಟು ಅಂತೂ ಸುಖ ಕೊಟ್ಟವು ಅತೀ ಅಲ್ಪವಾದ ಸುಖವನ್ನು ಕೊಡ್ತವೆ ಹೊರತು ನಿಜವಾದ ಸುಖವನ್ನು ಇವುಗಳು ಕೊಡುವುದಕ್ಕೆ ಸಮರ್ಥ ಅಲ್ಲ ಉದಾಹರಣೆಗೆ ಹೇಳ್ತಾರೆ ಆಘಾತ ಆಘಾತ ಅಂದರೆ ಫ ಶಿಕ್ಷೆ ಕೊಡುವಂತಹ ಒಂದು ಸ್ಥಳ ಅಲ್ಲಿ ಹೋಗಿ ಅವನನ್ನು ಆಘಾತಂ ನಿಯಮಾನಸ್ಯ ಅಲ್ಲಿ ಕರ್ಕೊಂಡು ಹೊಟ್ಟಿರ್ತಾರೆ ಏಯ್ ತಗೊಳ್ಳೋ ಅಂತ ಹೇಳಿ ಮಧ್ಯ ಮಧ್ಯದಲ್ಲಿ ಅವನಿಗೆ ಏನಾದರೂ ಪಾನಕ ಕೊಟ್ಟರೆ ಏ ಚೆನ್ನಾಗಿದೆ ಅಂತ ಸಂತೋಷಪಡ್ತಾನೇನು ಪ್ರಾಣ ಹೋಗ್ತಿರ್ತದೆ ಏನು ಪಾನಕ ಕೊಟ್ಟರು ಸರಿ ಯಾವುದೇ ತಿಂಡಿ ಕೊಟ್ಟರೂ ಸರಿ ಏನು ಅಲಂಕಾರ ಕುಮಾರ್ ಏನೂ ಅವನಿಗೆ ಇರೋದಿಲ್ಲ ಪೂರ್ಣ ಮೂರ್ಛೆ ಅಷ್ಟು ದುಃಖ ಆಗ್ತಿರ್ತದೆ ವಧ್ಯ ವಧ್ಯ ವ್ಯಕ್ತಿಗೆ ಆಘಾತಮ್ ನಿಯಮ ಮರಣ ಸ್ಥಳ ಸ್ಥಳಕ್ಕೆ ಕರೆದುಕೊಂಡು ಹೋಗುವಾಗ ಹೆಜ್ಜೆ ಹೆಜ್ಜೆಗೆ ಹೇಗೆ ದುಃಖವೇ ಆಗತ್ತೆ ಪದೇ ಪದೇ ಹಾಗಾಗತ್ತೆ ಯಿಪಿ ಅಲ್ಲಿ ಇದ್ದ ಹಾಗೆ ಅನುಸಂಧಾನ ಇಲ್ಲಿರೋದಿಲ್ಲ ಇವನಿಗೆ ಆ ಮರಣವನ್ನು ಮರ್ತುಬಿಟ್ಟಿರ್ತಾನೆ ಸುಖವಾಗಿರ್ತಾನೆ ಅನ್ನೋದು ನಿಜ ಆದರೂ ಅದರ ಆಲೋಚನೆ ಬಂದಾಗ ಇವನಿಗೆ ಇದರಲ್ಲಿ ಯಾವುದೇ ವಿಧವಾದಂತಹ ಅರ್ಥ ಇದೆ ಅಂತ ಅನಿಸೋದಿಲ್ಲ ಇದ್ದರೂ ಅದು ಬಹಳ ಅಲ್ಪ ಅಷ್ಟೆ ಶ್ರುತಂಚ ದೃಷ್ಟವನ್ನಶೇತ್ ಸ್ಪರ್ಧಾಸೂಯಾತ್ಯಯಾಪ್ಯಯಿ ಬಹ್ವಂತರಾಯಿ ಹಿ ವಿಘತ ಕೃಷಿವಚ್ಚಾಪಿ ನಿಷ್ಫಲಂ ಒಬ್ಬ ರೈತ ಬೇಕಾದಷ್ಟು ಕೃಷಿಯನ್ನು ಮಾಡ್ತಾನೆ ಅದಕ್ಕೆ ಫಲವನ್ನು ಅನುಭವಿಸ್ತಾನೆ ತಾನು ಮಾಡಿದ ಪ್ರಯತ್ನಕ್ಕೆ ಫಲವನ್ನು ಒಬ್ಬ ರೈತ ಅನುಭವಿಸುವಂತೆ ನಾವು ಮಾಡಿದಂತಹ ಪ್ರಯತ್ನದಿಂದ ಯಜ್ಞೆ ಅಗಾಧಿಗಳಿಂದ ಸ್ವರ್ಗವನ್ನು ನಾವು ಅನುಭವಿಸ್ತೇವೆ ಅರ್ಥ ಬಿಟ್ಬಿಡಿ ಕಾಮ ಬಿಟ್ಬಿಡಿ ಧರ್ಮವನ್ನು ಮಾಡ್ತೇವೆ ಧರ್ಮದಿಂದ ಸುಖವನ್ನು ಅನುಭವಿಸಲಿಕ್ಕೆ ಸಾಧ್ಯವಿದೆಯಲ್ಲ ಅಂದರೆ ಧರ್ಮದಿಂದ ಸುಖವನ್ನು ಅನುಭವಿಸಬೇಕು ಬನುಭವಿಸಬಹುದು ನಿಜ ಸುಳ್ಳೇನಲ್ಲ ಆದರೆ ಅದಷ್ಟು ಸುಲಭ ಅಲ್ಲ ಶ್ರುತಂಚ ದೃಷ್ಟವನ್ನಶೇತ್ ದೃಷ್ಟವಾದ ಪ್ರಯತ್ನದಿಂದ ನಾವು ಸುಖವನ್ನು ಪಡೆಯುವಾಗ ದೃಷ್ಟವಾದ ಸಾಧನಗಳಿಂದ ಸುಖವನ್ನು ಪಡೆಯುವಾಗ ಹೇಗೆ ವಿಫಲರಾಗ್ತೇವೋ ಹಾಗೆ ಶ್ರುತವಾದಂತಹ ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ ವೇದದಲ್ಲಿ ಹೇಳಿದ್ದಾರೆ ಅಂತಹ ವೇದದಲ್ಲಿ ಹೇಳಿದ ಯಜ್ಞಯಾಗಾದಿ ಕರ್ಮಗಳನ್ನು ಮಾಡಿ ಸ್ವರ್ಗಾದಿ ಸುಖಗಳನ್ನೇನು ಪಡೆಯಬೇಕೋ ಅದರಲ್ಲಿಯೂ ನಾವು ವಿಫಲರಾಗ್ತೇವೆ ದೃಷ್ಟವಾದ ಸಾಧನದಿಂದ ಸುಖ ಪಡೆಯುವುದು ಹೇಗೆ ಅಸಾಧ್ಯ ಕಷ್ಟ ಹಾಗೇನೇ ಶ್ರುತವಾದ ಸಾಧನದಿಂದ ಸುಖವನ್ನು ಪಡೆಯುವುದು ಕಷ್ಟನೇ ಅದೂ ನಶ್ವರವೇ ಶ್ರುತಂಚ ದೃಷ್ಟವನ್ನಶೇತ್ ಯಾಕೆ ಯಜ್ಞೆಯಾಗಾದಗಳನ್ನು ಮಾಡಿದರೆ ಸ್ವರ್ಗ ಆಗ್ತದೆ ಏನು ಅದರಲ್ಲಿ ಹಾನಿ ನಮಗೆ ಯಾಕೆ ನಮಗೆ ಕೆಲಸ ಆಗೋದಿಲ್ಲ ಅಂತ ನೀವು ನಿರಾಶಾವನ್ನು ಮಾಡಿಸ್ತೀರಿ ಅಂತಂದರೆ ಹೌದಪ್ಪ ನೀನು ಸರಿಯಾಗಿ ಮಾಡಿದರೆ ಪರವಾಗಿಲ್ಲ ಮೊದಲನೇದ್ದು ನಿನ್ನಲ್ಲಿ ಸ್ಪರ್ಧೆ ಇದೆ ನೀನು ಯಜ್ಞೆಯನ್ನು ಮಾ ಮಾಡುವಾಗ ಪ್ರಾಮಾಣಿಕವಾಗಿ ಮಾಡಿದರೆ ಅಡ್ಡಿ ಇಲ್ಲ ಸ್ಪರ್ಧಾ ಬಂತು ಅಂದರೆ ಅದೇ ದೊಡ್ಡ ಮೊದಲನೇ ಕೊಡಲಿಪೆಟ್ಟು ನೀನು ಮಾಡೋ ಯಜ್ಞಕ್ಕೆ ಚೆನ್ನಾಗಿ ಯಜ್ಞೆ ಮಾಡ್ತೀಯಾ ವೈಭವದಿಂದ ಯಜ್ಞೆ ಮಾಡ್ತೀವಿ ಅನ್ನದಾನ ದಕ್ಷಿಣೆ ಬೇಕಾದ್ದು ಮಾಡ್ತೀವಿ ಆದರೆ ಒಳಗೆ ಒಂಚೂರು ಸ್ಪರ್ಧೆ ಇರ್ತದೆ ಆ ಸ್ಪರ್ಧಾದಿಂದ ನೀನು ಯಜ್ಞ ಮಾಡಿದರೆ ಅವನಿಗಿಂತ ನಾನು ಭಾರಿ ಮಾಡಬೇಕು ಅನ್ನುವ ಒಂದು ಸ್ಪರ್ಧೆಯಿಂದ ಮಾಡಿದರೆ ಅದು ಒಂದು ದೊಡ್ಡ ಅಂತರಾಯ ಅದು ವಿಘ್ನ ನೀನು ಸ್ವರ್ಗವನ್ನು ಪಡೆಯೋದಕ್ಕೆ ಅದು ಎ ಸ್ಪರ್ಧಾದಿಂದ ಮಾಡಿದು ಹೋಗು ಅಂದು ಬಿಡ್ತಾರೆ ದೇವತೆಗಳು ಅದಕ್ಕೆ ಮಹತ್ವನೇ ಕೊಡೋದಿಲ್ಲ ಪ್ರಾಮಾಣಿಕ ಭಕ್ತಿಯಿಂದ ಮಾಡಿದರೆ ಹೇಳು ಆವಾಗ ನಾವು ಫಲ ಕೊಡ್ತೇವೆ ಅಸೂಯ ಅಸೂಯೆಯಿಂದ ಮಾಡ್ತಾನೆ ಅತ್ಯಯ ವಿಧಿಯನ್ನು ಅತಿಕ್ರಮಿಸಿ ಮಾಡ್ತಾನೆ ಯಾವ ಕಾಲದಲ್ಲಿ ಮಾಡು ಅಂಥೇಳಿದ್ದಾರೆ ಆ ಕಾಲವನ್ನು ಮೀರ್ತಾನೆ ಯಾವ ದೇಶದಲ್ಲಿ ಮಾಡುವಂತಾರೆ ಆ ದೇಶ ಮೀರ್ತಾನೆ ಎಂತಹ ದ್ರವ್ಯಗಳ ಉಪಯೋಗವನ್ನು ಮಾಡಬೇಕು ಅಂತ ಹೇಳಿರ್ತಾರೋ ಅದೆಲ್ಲವನ್ನೂ ಮೀರ್ತಾನೆ ಅಬದ್ಧವಾದಂತಹ ಎಲ್ಲ ದ್ರವ್ಯಗಳು ದೇಶಕಾಲಾತಿಕ್ರಮ ಜೊತೆಗೆ ಮಾನಸಿಕವಾದ ಶ್ರದ್ಧಾದಿಗಳನ್ನು ಇಟ್ಟುಕೊಳ್ಳದೆ ಇನ್ನನೇಕ ವಿಧಿವಿಧಾನಗಳನ್ನು ಹೇಳಿರ್ತಾರೆ ಇನ್ನು ಕೆಲಸಗಳನ್ನು ಮಾಡಬೇಕು ಅಂತ ಅದೆಲ್ಲ ಏನು ಸಣ್ಣ ಬಿಟ್ಬಿಡು ಅಂತ ಲೋಪ ಮಾಡಿಬಿಡ್ತಾನೆ ಏನು ತೋರಿಕೆಗೆ ಬೇಕೋ ಅಷ್ಟು ನಾಲ್ಕು ಕೆಲಸ ಚೆನ್ನಾಗಿ ಮಾಡಿ ನಾನು ಬಹಳ ಯಜ್ಞವನ್ನು ಭಾರಿ ಮಾಡಿದೆ ಅಂತ ಜನರಿಗೆ ತೋರೋ ಹಾಗೆ ಮಾಡಿದರೆ ಜನ ಮರಳಾಗ್ತಾರೆ ಆದರೆ ದೇವತೆಗಳು ಯಾಕೆ ಮರಳಾಗ್ತಾರೆ ಅವರಿಗೆಲ್ಲ ಗೊತ್ತು ಇವನು ಮಾಡಿದ್ದೆಲ್ಲ ಲೋಪಗಳು ಅವರಿಗೆ ಗೊತ್ತಾಗತ್ತೆ ಸ್ಪರ್ಧ ಅಸೂಯ ಅತ್ಯಯ ಅಪ್ಯಯ ಎಲ್ಲ ಪಾಪ ಸರಿ ಇರುತ್ತದೆ ಆದರೆ ಪೂರ್ವಜನ್ಮದ ಕರ್ಮದಿಂದಾಗಿ ಇದ್ದಕ್ಕಿದ್ದಾಗೆ ಸತ್ ಹೋಗ್ತಾನೆ ಇನ್ನು ಹತ್ತು ದಿವಸದ ಯಜ್ಞ ಮಾಡ್ತಾನೆ ಆ ಐದನೇ ದಿವಸಕ್ಕೆ ಸತ್ ಹೋಗ್ತಾನೆ ನಾಲ್ಕನೇ ದಿವಸಕ್ಕೆ ಸತ್ ಹೋದ ಗೋ ಅಥವಾ ಆ ಯಜ್ಞವನ್ನು ಮಾಡ್ತಾ ಇರುವಂತಹ ಪ್ರಸಂಗದಲ್ಲಿ ಮೂರ್ಛೆ ಬರ್ತದೆ ಅಶೌಚ ಬರ್ತದೆ ಏನೇನೋ ಆಗ್ತದೆ ಏನು ವಿಘ್ನಗಳು ಬರಲಿಕ್ಕೇನು ಒಂದಲ್ಲ ಎರಡಲ್ಲ ಅಪ್ಯಯಗಳು ಆಗ್ತದೆ ಇವನಿಗೆ ಅಪ್ಯಯ ಆಗಬಹುದು ಇವನು ಬದುಕಿದರು ಇವನಿಗೆ ಬಂದ ಯಾವುದೋ ಅಶೌಚಾದಿ ಉಪಾಧಿಗಳಿಂದ ಯಜ್ಞಕ್ಕೆ ಅಪ್ಯಯ ಆಗಬಹುದು ಅಂತೂ ಯಜ್ಞ ನಿಲ್ತದೆ ಎಷ್ಟು ನಿಜ ನಿಷ್ಕಾಮ ಕರ್ಮವನ್ನು ಮಾಡುವಾಗ ಈ ಸಮಸ್ಯೆ ಇಲ್ಲ ನೇಹಾವಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನವಿದ್ಯತೆ ಅಂತ ದೇವರು ಅದಕ್ಕೆ ಅನುಗ್ರಹ ಮಾಡಿಬಿಟ್ಟಿದ್ದಾನೆ ನೀವು ಶುರು ಮಾಡಿದರೂ ಸಾಕು ನಿಮಗೆ ಪುಣ್ಯ ಬರ್ತದೆ ಹೋಗ್ರಿ ಅಂತಾನೆ ನಿಷ್ಕಾಮ ಮಾಡಿದರೆ ಸಕಾಮವಾಗಿ ಮಾಡುವಾಗ ಮಾತ್ರ ನಾವು ಕರಾರ್ ಹಾಕಿರ್ತೀವಿ ದೇವರಿಗೆ ಹೀಗಾಗಿ ಅವನೂ ಕರಾರು ಹಾಕಿರ್ತಾನೆ ನೀವು ಪೂರ್ಣ ಮಾಡ್ಬೇಕು ಅರ್ಧಾಗಿ ಬಿಟ್ಟರೆ ನೋಡು ಮತ್ತೆ ಏ ಅದಕ್ಕೇನು ಪೂರ್ಣ ಮಾಡ್ತೀನಿ ಅಂತಂತಾನೆ ಯಾರನ್ನೋ ಇವರ ದೂರದ ಗೋತ್ರದವ್ರನ್ನ ಸತ್ತದ್ದು ಮೊಬೈಲ್ ಫೋನ್ ಬಂದುಬಿಡ್ತದೆ ಮುಗುದೇ ಹೋಯ್ತು ಮೊಬೈಲ್ ಮಾಡೋದು ಅನ್ಯಾಯ ಅಂದರೆ ಜಗತ್ತಿನೊಳಗೆ ಶ್ರುತಂಚ ದೃಷ್ಟವನ್ನಶೇತ್ ಸ್ಪರ್ಧ ಯಾರಿಗೂ ಹಾಕಿ ತಿಳಿಸ್ಬೇಡಿ ಮೊಬೈಲಿಗೆ ಬೈದೇನು ಮಾಡೋದು ಪಾಪ ಅದು ಜಡ ಏನೋ ಪಾಠ ಓದ್ತಿರ್ತಾರೆ ಪ್ರವಚನ ಮಾಡ್ತಿರ್ತಾರೆ ಮನೆಯಲ್ಲೇ ಸಪ್ತಾಹ ಇಟ್ಕೊಂಡಿರ್ತಾರೆ ಮದುವೆ ಇಟ್ಕೊಂಡಿರ್ತಾರೆ ಮಂಜು ಇಟ್ಕೊಂಡಿರ್ತಾರೆ ಸುಮ್ಮ ಯಾರೋ ಒಬ್ಬರು ಸತ್ತ ತಕ್ಷಣ ಪಟಪಟ ಪಟಪಟ ಅಂತ ಏನದೇನು ಉದ್ಯೋಗಿಲ್ವಾ ಬೇರೆ ಮಾಡೋದಕ್ಕೆ ಸುಮ್ಮನೆ ಯಾರಿಗೆ ಗೊತ್ತಾಗಿದೆ ಅವರಷ್ಟು ಹೋಗಿ ಅವ್ರಿಗೆ ಕೆಲಸ ಮುಗಿಸ್ಕೊಂಡು ಬಂದು ಮನೆಯೊಳಗೆ ಅಂಗಾರ ಹಚ್ಕೊಂಡು ಕೂಡಬೇಕಷ್ಟೆ ಇಡೀ ಜಗತ್ತಿ ಯಾಕೆ ತಿಳಿಸಿ ಸಾಯಿಸಬೇಕು ಮಾಡಬಾರ್ದು ದಾಸರು ಬೈದಿದ್ದಾರೆ ಮತ್ತೆ ಮುಂಜಿ ಮದುವೆ ಸಮಯಕ್ಕೆನ ಹೋಗಿ ಸತ್ತ ಪೇಳಿದೆ ಹೇಳಬಾರ್ದು ಶ್ರುತಂಚ ದೃಷ್ಟಿ ಗೊತ್ತ ಎದುರಿಗೆ ಕಂಡ್ರೆ ಹೇಳಬೇಕು ಮತ್ತೆ ಅದು ತಪ್ಪೇ ಅಂಥವ್ರನ್ನ ನೋಡ್ಲಿಕ್ಕೆ ಹೋಗಬಾರ್ದು ಆದಷ್ಟು ಅವರ ಸಂಪರ್ಕ ಇಲ್ಲದೆ ಅವರ ಪುಣ್ಯದ ಕೆಲಸ ಅವರು ಮಾಡ ನನಗೇನೋ ಕೆಲಸ ಬಂದಿದೆ ಅಂತ ಹೇಳಿ ತಪ್ಪಿಸ್ಕೊಂಡ್ಬಿಡ್ಬೇಕೆ ಹೊರತು ನೀವು ಹೋಗಿ ಮದುವೆ ಎದುರಿ ಕೂತು ಗೊತ್ತಿದ್ದರೂ ಸುಮ್ಕೂಡಬಾರ್ದು ಹೋಗಲೇಬಾರ್ದು ನೀವು ಶ್ರುತಂಚ ದೃಷ್ಟವನ್ನಶೇತ್ ಸ್ಪರ್ಧಾಸೂ ಯಾತ್ಯಾಪಿ ಹೀಗೆ ಅನೇಕ ರೀತಿಯಿಂದ ವಿಘ್ನಗಳು ಬರ್ತದೆ ಬಹ್ಪಂತರಾಯಿ ಹಿ ವಿಹತಂ ನೀವೇನು ಹೇಳ್ತೀರಿ ರೈತ ಕೆಲಸ ಮಾಡ್ತಾನೆ ಫಲ ಅನುಭವಿಸ್ತಾನೆ ಹಾಗೆ ನಾವು ಯಜ್ಞ ಮಾಡುತ್ತೇವೆ ಕೃಷಿವಚ್ಚಾಪಿ ನಿಷ್ಫಲಂ ನಮಗೂ ಅದೇ ಉದಾಹರಣೆ ಎಷ್ಟೋ ಸಲ ಇವನು ಬಿತ್ತುತ್ತಾನೆ ಮಳೆ ಆಗದೆ ಇರಬಹುದು ಅಥವಾ ಬಹಳಷ್ಟು ಹುಳಗಳು ಬರಬಹುದು ರೋಗ ಆಗಬಹುದು ಏನೋ ಒಂದಾಗಿ ಬೆಳೆಗಳು ನಾಶವಾಗಿ ಬಿಡ್ತವೆ ಹಾಗೆ ಯಜ್ಞ ಅಗಾದಿಗಳು ಮಾಡಿದ ಮಾತ್ರಕ್ಕೆ ನಮಗೆ ಫಲ ಕೊಡ್ತವೆ ಅಂತಲ್ಲ ಎಲ್ಲ ಮಾಡಿ ಮನೆಯೊಳಗೆ ತುಂಬಿ ತಂದು ಇಟ್ಕೊಂಡಿರಬಹುದು ಧಾನ್ಯ ಇಲಿ ಹಾಳು ಮಾಡಿಬಿಡ್ತವೆ ಶ್ರೀನಿವಾಸ ತೀರ್ಥರಂತಾರೆ ಮೂಷಕಾದಿ ಬಿಹಿ ಎಂದು ಇಲಿ ತಿಂದಿರೇನು ಮಾಡ್ತೀರಿ ಅಂತ ರಾಜ್ಯ ರವಿಹತಃ ಯಜಧರ್ಮಸ್ವನುಷ್ಠಿತ ತೇನಾಪಿ ನಿರ್ಜಿತ ಸ್ಥಾನ ಯಥಾ ಗಚತಿ ತತ್ ಶೃಣು ಕದಾಚಿತ್ ದವಶಾತ್ ಪೂರ್ವಜನ್ಮದ ಸುಕೃತವಶಾತ್ ಯಾವುದೂ ಬರಲಿಲ್ಲ ಸ್ಪರ್ಧೆ ಇಲ್ಲ ಅಸೂಯ ಇಲ್ಲ ವಿಘ್ನ ಬರಲಿಲ್ಲ ವಿಧ್ಯುಕ್ತವಾಗೇ ಯಜ್ಞೆ ಮಾಡಿದ ಮಾಡಿದ್ದಕ್ಕೆ ಸ್ವರ್ಗ ಸಿಕ್ತು ಇಷ್ಟಾದ ಮಾತ್ರಕ್ಕೇನು ಸ್ವರ್ಗನೇನಶ್ವರ ಅಲ್ಲ ಕೊನೆಗೆ ಇಷ್ಟೆಲ್ಲ ಮಾಡಿ ಸ್ವರ್ಗ ಸಿಕ್ತು ಅಂತ ಆದರೆ ಆ ಸ್ವರ್ಗ ಶಾಶ್ವತ ಆಗಿದ್ದರೆ ನೀವು ಸಕಾಮಕರ್ಮ ಮಾಡಿ ಬೇಡ ಅನ್ನೋದಿಲ್ಲ ಸ್ವರ್ಗನೇ ಶಾಶ್ವತ ಅಂತರಾಯೈರವಿಹತ ಯಜಿಧರ್ಮಸ್ವನುಷ್ಠಿ ತೇನಾ ನಿರ್ಜಿತ ಸ್ಥಾನಂ ಯಥಾಗ ತಕ್ಷಣು ಯಾವ ವಿಘ್ನ ಇಲ್ಲದೆ ಸ್ವರ್ಗ ಹೊಂದಿದ ಮೇಲಾದರೂ ಇವನು ಹಣೆ ಬರಹ ಏನು ತಿಳ್ಕೋ ಇಷ್ಟ ಇವ ದೇವತ ಯಜ್ಞೈ ಸ್ವರ್ಲೋಕಂ ಯಾತಿ ಯಾಜ್ಞಿಕ ಭುಂಜೀತದೇವ ಬತ್ತತ್ರ ಭೋಗಾನ್ ದಿವ್ಯಾನ್ ನಿಜಾರ್ಜಿತಾನ್ ಯಾಜ್ಞಿಕನಾದವನು ಸ್ವರ್ಗಕ್ಕೆ ಹೋಗ್ತಾನೆ ದೇವತೆಗಳಂತೆ ಅವರ ಅನುಗ್ರಹದಿಂದ ಭೋಗವನ್ನು ಅನುಭವಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ ಯಥೇಚ್ಛವಾಗಿ ಸ್ವಪುಣ್ಯೋಪಚಿತೆ ಶುಭ್ರೇ ವಿಮಾನ ಉಪಗೀಯತೆ ಶ್ರೇಷ್ಠವಾದಂತಹ ಒಂದು ಲೋಕದಲ್ಲಿ ಸ್ಥಾನದಲ್ಲಿ ಗಂಧರ್ವರೆಲ್ಲ ಇವನಿಗೆ ವಿಶೇಷವಾಗಿ ವರ್ಣನೆಯನ್ನು ಮಾಡುತ್ತಾರೆ ಇವನು ಮಾಡಿದ ಯಜ್ಞ ಯಾಗ ಇದನ್ನೆಲ್ಲ ಗಂಧರ್ವರು ಹಾಡಿ ಹೊಗಳುತ್ತಾರಲ್ಲಿ ಪುಣ್ಯಕರ್ಮವನ್ನು ಮಾಡಿದವರಿಗೆ ಎಷ್ಟು ವ್ಯವಸ್ಥೆಯನ್ನು ಮಾಡಿದ್ದಾರೋ ನೋಡಿ ಇವನೇನೋ ಪುಣ್ಯಕರ್ಮ ಮಾಡಿದ ಬಂದ ಎಲ್ಲೋ ಕೂತ ಹೋದ ಹೀಗಾಗೋದಿಲ್ಲ ಸ್ವರ್ಗದಲ್ಲಿ ಗಂಧರ್ವರಿಗೆ ಎಲ್ಲ ಗೊತ್ತಿರ್ತದೆ ಇವನೇನೇನು ಯಜ್ಞ ಯಾಗಾದಿಗಳನ್ನು ಮಾಡಿ ಬಂದಿದ್ದಾನೆ ಅಂತ ಚನ್ನಾಗಿ ಅವನನ್ನು ಹಾಡು ಕಟ್ಟಿ ಹಾಡಿ ಹೊಗಳುತ್ತಾರಂತೆ ಗಂಧರ್ವೈರುಪಗೀಯತೆ ಅಷ್ಟು ಸಂತೋಷಪಡಿಸ್ತಾರೆ ಇಷ್ಟೆಲ್ಲ ಮಾಡಿದ್ದೀಯಪ್ಪ ಅದಕ್ಕೆ ದೇವತೆಗಳು ನಿನಗೆ ಈ ಸುಖ ಕೊಟ್ಟಿದ್ದಾರೆ ಅಂತ ಅಲ್ಲಲ್ಲಿ ಅಪ್ಸರಾಸ್ತ್ರೀಯರಿರ್ತಾರೆ ಅವರ ಮಧ್ಯದಲ್ಲಿ ಓಡಾಡ್ತಾನೆ ಅವರಿಗೂ ಮನೋಹರವಾದ ವೇಷವನ್ನು ಧಾರಣ ಮಾಡಿ ಅವರ ಜೊತೆಗೆ ವಿಹಾರವನ್ನು ಮಾಡ್ತಾ ಸುಖವಾಗಿ ಇರ್ತಾನೆ ಸ್ತ್ರೀಭಿ ಕಾಮಗಯಾನೇನ ಕಿಂಕಿಣಿ ಜಾಲಮಾಲಿನ ಕ್ರೀಡನ್ನ ವೇದಾತ್ಮಪಾತಂ ಸ್ವರ ಕ್ರೀಡೇಶು ನಿರ್ವೃತ ದೇವತೆಗಳು ಕ್ರೀಡೆಯಾಡುವ ಅಲ್ಲಲ್ಲಿರುವ ನಂದನವನ ಮೊದಲಾದ ಅನೇಕ ವಿಹಾರ ಸ್ಥಾನಗಳು ಸುರ ಕ್ರೀಡೆಗಳು ಅಲ್ಲಿ ನಿವೃತನಾಗಿ ಆನಂದ ಭರಿತನಾಗಿ ಕ್ರೀಡೆಯನ್ನು ಆಡ್ತಾನೆ ಇನ್ನು ಸ್ವಲ್ಪ ದಿನಗಳಲ್ಲಿ ನನ್ನ ಪುಣ್ಯ ಖಾಲಿಯಾಗುವುದಕ್ಕೆ ಬಂತು ನನ್ನನ್ನು ಕೆಳಗೆ ಕಳಿಸ್ತಾರೆ ಅಂತನ್ನೋ ಕಡೆಗೆ ಎಚ್ಚರ ಇರೋದಿಲ್ಲ ಆ ಭೋಗಾಸಕ್ತನಾಗಿ ಹಾಗೇ ಕಾಲ ಕಳೀತಾನೆ ಕಿಂಕಿಣಿ ಅಂದರೆ ಸಣ್ಣ ಸಣ್ಣ ಗಂಟೆಗಳು ಟಣ್ ಟಣ್ ಟಣ್ ಅಂತ ಕಿಣಕಿಣ ಕಿಣ ಕಿಣ ಕಿಣ ಶಬ್ದ ಮಾಡುವ ಘಂಟೆಗಳಿಗೆ ಕಿಂಕಿಣಿ ಅಂತಹ ಅನೇಕ ಕಿಂಕಿಣಿಗಳು ಆ ವಿಮಾನಗಳಿಗೆ ಜೋಡಿಸಿರುತ್ತಾರೆ ಇಂಥ ಇಲ್ಲಿ ನಂದನವನಕ್ಕೆ ಹೋಗಬೇಕು ಅಂದರೆ ನಂದನವನ ಇಂಥ ಇನ್ನೊಂದು ವನ ಅಂದರೆ ಆ ವನ ಎಲ್ಲಿ ಬೇಕೋ ಆ ವನಕ್ಕೆ ಕರೆದುಕೊಂಡು ಹೋಗ್ತದೆ ಆ ವಿಮಾನ ಕಾಮಗಾಮಿಯಾದ ವಿಮಾನಗಳು ಇವರು ಬರೋದು ಆ ಘಂಟಾನಾದದಿಂದ ಎಲ್ಲರಿಗೂ ಗೊತ್ತಾಗತ್ತೆ ಆ ತರಹದ ಸುಂದರವಾದ ಯಾನಗಳಲ್ಲಿ ವಿಹಾರ ತಾವತ್ ಪ್ರಮೋದತೆ ಸ್ವರ್ಗೇ ಯಾವತ್ ಪುಣ್ಯಂ ಸಮಾಪ್ಯತೆ ಪುಣ್ಯ ಇರೋವರೆಗೆ ಭೋಗ ಅನುಭವಿಸ್ತಾನೆ ಕ್ಷೀಣ ಪುಣ್ಯ ಪದತ್ಯರ್ವಾಗನಿಚ್ಛನ್ ಕಾಲ ಚಾಲಿತ ಪುಣ್ಯ ಮುಗಿತ್ತು ಅಂದರೆ ನೋಡಿ ಹಿಡಿದು ದಬ್ಬು ಬಿಡುತ್ತಾರೆ ಮುಗಿದು ಹೋಯ್ತು ಬಿದ್ದ ಮತ್ತೆ ಕೆಳಗೆ ಯಜ್ಞ ಧರ್ಮರತ್ ಇಂತಹ ಹಣೆ ಬರಹ ಇದೆ ಆದ್ದರಿಂದ ನಾವು ಸಕಾಮ ಧರ್ಮವನ್ನು ಮಾಡಿ ಸುಖವನ್ನು ಅನುಭವಿಸ್ತೇವೆ ಅಂತನ್ನೋದು ಕೂಡ ಸರಿಯಲ್ಲ ಮೊದಲನೇದ್ದು ಸ್ವರ್ಗ ಸಿಗೋದೇ ಬಹಳ ಕಷ್ಟ ಆಗ್ತದೆ ಸಿಕ್ಕ ಈ ಹಣೆ ಬರಹ ಇದು ಯಜ್ಞ ಧರ್ಮರಥಸ್ಸಂಗಾ ದಾ ಮಜಿತೇಂದ್ರಿಯ ಕಾಮಾತ್ಮ ಕೃಪಣೋ ಲಬ್ಧ ಸ್ತ್ರೈಣೋಭೂತವಿಹಿಂಸಕ ಇದ ಸ್ವಲ್ಪ ಆದರೂ ಸಜ್ಜನರ ಸಂಗತಿಯಿಂದ ವೇದದ ಆಪಾತ ಪ್ರತೀತ ಅರ್ಥವನ್ನಾದರೂ ತಿಳಿದುಕೊಂಡವರ ಹಣೆ ಬರಹ ಇದು ಸ್ವರ್ಗಕ್ಕಾಗಿ ಯಜ್ಞವನ್ನು ಮಾಡಬೇಕು ಅಂತ ವೇದ ಹೇಳುತ್ತದೆ ಅಂತ ಇಷ್ಟಾದರೂ ತಿಳಿದುಕೊಂಡು ಶ್ರದ್ಧೆಯಿಟ್ಟು ಯಜ್ಞ ಮಾಡಿದ ತ್ರೈವಿಧ್ಯರಿವರು ಭಾಗವತೋತ್ತಮರಲ್ಲದೇ ಇದ್ದರೂ ತ್ರೈವಿಧ್ಯರಿವರು ಆದರೆ ಇನ್ನು ಉಳಿದ ಇವರಿಗಿಂತಲೂ ಕಡಿಮೆಯಾದಂತಹ ಜನ ಇದ್ದಾರೆ ಅವರು ಅಧರ್ಮರತರವು ಅಸಜ್ಜನರ ಸಹವಾಸ ಸಜ್ಜನರ ಸಹವಾಸ ಇಲ್ಲ ಅಸಜ್ಜನರ ಸಹವಾಸ ಇದೆ ಇಂದ್ರಿಯ ಇಲ್ಲ ಕೇವಲ ಕಾಮೋಪಭೋಗದಲ್ಲಿ ಆಸಕ್ತರು ಯಾರಿಗೂ ದಾನ ಮಾಡೋದಿಲ್ಲ ಕೇವಲ ಲಾಭ ಮಾಡಿಕೊಳ್ಳುವುದರಲ್ಲಿ ಮಾತ್ರ ಲೋಭ ಸ್ತ್ರೀಯರಲ್ಲಿ ಆಸಕ್ತರು ಭೂತಗಳಿಗೆ ಹಿಂಸೆಯನ್ನು ಮಾಡುವರು ಇಂಥವರಿಗೆ ಏನಾಗತ್ತೆ ಅವರು ಅವರೂ ಕೂಡ ಕೆಲವೊಮ್ಮೆ ಡಂಬಾಚಾರಕ್ಕೆ ಯಜ್ಞಾದಿಗಳನ್ನು ಮಾಡುತ್ತಾರೆ ಮಾಡಿ ಅವಿಧಿನ ವಿದ್ಯುಕ್ತವಾಗಿ ಮಾಡದೆ ತಮ್ಮ ಇಷ್ಟ ಬಂದ ಹಾಗೆ ಯಾವ್ಯಾವುದೋ ಏನೇನೋ ಅಂಧಶ್ರದ್ಧೆಗಳನ್ನು ಇಟ್ಟುಕೊಂಡು ಪಶುಹೂಸಾದಿಗಳನ್ನು ಮಾಡುತ್ತಾರೆ ಪಶೂನ್ ಅವಿಧಿನ ಆಲಭ್ಯ ಪ್ರೇತ ಭೂತ ಗಣನ್ಯ ಜನ್ ಯಾವ್ಯಾವುದೋ ಭೂತ ಪ್ರೇತಾದಿಗಳನ್ನು ಕುರಿತು ಯಜ್ಞೆಯಾಗಾದಿಗಳನ್ನು ಮಾಡುತ್ತಾರೆ ಅವರಿಗಾಗಿ ಪೂಜಾ ವಿಧಿ ಅರ್ಚನೆ ಏನೇನೋ ಮಾಡ್ತಾ ಇರ್ತಾರೆ ವ್ಯಾಖ್ಯಾನಕಾರರಂತಾರೆ ಭೂತ ಪ್ರೇತಾದಿಗಳ ಹೆಸರನ್ನು ತೆಗೆದುಕೊಂಡೇ ಯಜ್ಞ ಮಾಡಬೇಕು ಅಂತೂ ಅಲ್ಲ ಅಗ್ನೇಯ ಇಂದ್ರಾಯ ಸ್ವಾಹ ಅಂತೇ ಹೇಳಬಹುದು ಆದರೆ ಆ ಅಗ್ನಿ ಇಂದ್ರಾದ ದೇವತೆಗಳ ಹಾಗೂ ವಾಯುದೇವರ ಅಂತರ್ಯಾಮಿಯಾದ ಪರಮಾತ್ಮನ ಚಿಂತನೆ ಇಲ್ಲದೆ ಅವರು ಮಾಡ್ತಾರಾದ್ದರಿಂದ ಇವರ ಅಗ್ನೇ ಸ್ವಹ ಅಂದರೂ ಅದು ಹೋಗೋದು ಭೂತ ಪ್ರೇತಾದಿಗಳಿಗೆ ಹೋಗಿಬಿಡ್ತದೆ ಶ್ರೀಮಧಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ ಈ ಮಾತನ್ನು ಆದ್ದರಿಂದ ಆ ಭಗವಂತನ ಪ್ರತಿಮೆ ಪರಮಾತ್ಮನ ಅಧಿಷ್ಠಾನರಾದ ಮನೋನಾಮಕರಾದ ದೇವತೆಗಳಿವರು ಇವರಲ್ಲಿ ಅಂತರ್ಯಾಮಿಯಾದ ವಾಯುದೇವರಲ್ಲಿ ಅಂತರ್ಯಾಮಿಯಾದ ಭಗವಂತನಿಗೆ ಇದು ಸೇರಬೇಕು ಅಂತ ಚಿಂತನದಿಂದ ನಾವು ಮಾಡಬೇಕೇ ಹೊರತು ಅದಿಲ್ಲದೆ ಸುಮ್ಮನೆ ಹಾಕಿದರೆ ಅದನ್ನು ಹಸುರರು ಕಾಯ್ತಿರ್ತಾರೆ ತೊಗೊಂಡು ಹೋಗಿಬಿಡ್ತಾರೆ ಅವರು ಕದ್ದು ಆದ್ದರಿಂದ ಪಶೂನ್ ಅವಿಹೀನಾಲ ಲಭ್ಯ ಪ್ರೇತ ಭೂ ಅಮೃತ ಮಥನ ಮಾಡಿದಾಗ ಅಮೃತ ಬಂತು ಬಂದ ಕ್ಷಣಕ್ಕೆ ಅದನ್ನು ತಗೊಂಡು ಯಾರು ಹಸುರರು ಅದನ್ನು ಕಸಕೊಂಡು ಬಂದು ಮತ್ತು ದೇವತೆಗಳಿಗೆ ಕೊಟ್ಟವನು ಯಾರು ಧನ್ವಂತರಿ ಭಗವಂತ ಹಾಗಾದರೆ ನಾವು ಯಜ್ಞವನ್ನು ಮಾಡಿದಾಗ ಬಂದ ಏನು ಅಮೃತ ಇದೆ ಅಥವಾ ನಾವು ಯಜ್ಞದಲ್ಲಿ ಕೊಟ್ಟ ಹವಿಸ್ ಎಂಬ ಅಮೃತ ಅದು ಬಂದಾ ಕ್ಷಣಕ್ಕೆ ಯಜ್ಞದಲ್ಲಿ ಕಸಿದುಕೊಂಡು ಹೋಗೋರು ಹಸುರರೇ ಮೊದಲು ಅವರು ತಯಾರಿರ್ತಾರೆ ಕಸುಕೊಂಡು ಹೋಗೋದಕ್ಕೆ ನಮಗೆ ಯಾವ ದೇವತೆಗಳಿಗೆ ಮುಟ್ಟಿಸಬೇಕು ಅಂತಿದೆ ಅವರಿಗೆ ಮುಟ್ಟಬೇಕಾದ್ರೆ ಯಾರು ಬರಬೇಕಲ್ಲಿ ಮತ್ತೆ ಧನ್ವಂತರು ಬರಬೇಕು ಯಾರು ಧನ್ವಂತರಿ ಶ್ರೀಕೃಷ್ಣಾರ್ಪಣ ವಸ್ತು ಅಂತ ನಾವು ಭಗವಂತನಿಗೆ ಅರ್ಪಣೆ ಮಾಡಿದರೆ ಆ ಕೃಷ್ಣ ಧನ್ವಂತರಿಯಾಗಿ ಬಂದು ಹಸುರರು ಕಸಿದುಕೊಂಡು ಹೋಗೋ ಹವಿಸ್ತನ್ನು ಮತ್ತೆ ದೇವತೆಗಳಿಗೆ ಕೊಡ್ತಾನೆ ಅಮೃತ ಮಾತ್ರ ನಡೆಯುವ ಕೆಲಸ ಅಂತಿರ್ಕೋಬೇಡಿ ನಿತ್ಯವೂ ನೀವು ಮಾಡುವ ಪೂಜೆ ಅಥವಾ ಯಜ್ಞದಲ್ಲಿ ಈ ಕೆಲಸ ನಡೀತಿದೆ ನೀವು ಕೊಡುವ ಹವಿಸ್ಸು ನೀವು ಮಾಡುವ ನೈವೇದ್ಯವನ್ನು ತೆಗೆದುಕೊಳ್ಳೋದಕ್ಕೆ ದೈತ್ಯರು ಕಾಯ್ತಿರ್ತಾರೆ ಆ ದೈತ್ಯರಿಗೆ ಮೋಸ ಮಾಡಿ ದೇವತೆಗಳಿಗೇನೆ ಅದನ್ನು ಒದಗಿಸಬೇಕು ಆ ಕೆಲಸವನ್ನು ಮೋಹಿನಿ ರೂಪವನ್ನು ತಾಳಿ ಭಗವಂತ ಅಲ್ಲಿ ಹೇಗೆ ದೈತ್ಯರಿಗೆ ಸಿಗದೆ ದೇವತೆಗಳಿಗೆ ಸಿಗುವಂತೆ ಮಾಡಿದ ಹಾಗೆ ನಾವು ಇಲ್ಲಿ ಕೃಷ್ಣಾರ್ಪಣೆ ಹೇಳಿದರೆ ಮಾತ್ರ ದೇವರು ನಮಗಾಗಿ ಮೋಹಿನಿಯಾಗಿ ಬಂದು ಹಸುರರು ತೆಗೆದುಕೊಳ್ಳದೆ ದೇವತೆಗಳೇ ಮಾತ್ರ ಹವಿಸ್ಸನ್ನು ತಗೊಳ್ಳೋ ಹಾಗೆ ಮಾಡ್ತಾನೆ ಇಲ್ಲ ಅಂದರೆ ಹೋಗೋದೇ ಮೋಹಿನಿ ಬರಬೇಕು ಮೋಹಿನಿ ಬರಬೇಕು ಅಂದರೆ ಕೃಷ್ಣಾರ್ಪಣ ವಸ್ತು ಅಂತ ನೀವು ಮೋಹಿನಿಯರ್ಪಣ ವಸ್ತು ಅಂತ ಏನು ಅನ್ಬೇಕಾಗಿಲ್ಲ ಕೃಷ್ಣಾರ್ಪಣ ವಸ್ತು ಅಂತೇ ಅನ್ನಿ ಎಲ್ಲ ಒಂದೇ ಕೃಷ್ಣ ಮೋಹಿನಿ ಧನ್ವಂತರಿ ಎಲ್ಲ ಒಂದೇ ಅಭಿನ್ನ ಯಜ್ಞಧರ್ಮರಥ ಸಂಘ ಇಲ್ಲಿ ಬಂತು ಪಶೂನ ವಿಧಿನಾಲಭ್ಯ ಪ್ರೇತಭೂತಗಳನ್ಯಜನ್ ನರಕಾನವಶೋಚಂತ್ ಗಾತ್ಯುಲ್ಬಣ ತಮಃ ನರಕವನ್ನು ಹೊಂದುತ್ತಾನೆ ಮುಂದೆ ಅವನ ಸ್ವರೂಪದಲ್ಲೇನೆ ಈ ತರಹದ ದುರ್ಬುಧಿ ಇದ್ರಂ ತಮಸ್ಸನ್ನೇ ಹೊಂತಾನೆ ಉಲ್ಬಣವಾರ ತಮಸ್ಸನ್ನ ಹೊಂತಾನೆ ಕರ್ಮಿ ದುಃಖೋದರ್ಕಾ ಕುೇಹೇನ ತೈ ಪುಮನ್ ದೇಹ ಮಾ ಭಜತೆ ತತ್ರ ಸುಖ ಮರ್ತ್ಯಧರ್ಮಿಣ ದುಃಖೋ ದರ್ಕಾಣಿ ದುಃಖವೇ ಫಲವಾಗಿರುವ ವಿವಿಧ ಕರ್ಮಗಳನ್ನು ಮಾಡ್ತಾ ಮಾಡ್ತಾ ಪುನಃ ಆ ದೇಹವನ್ನು ಆ ದೇಹದಿಂದ ಮತ್ತೆ ಇನ್ನೂ ಹತ್ತು ದೇಹಗಳು ಬರೋ ಹಾಗೆ ಕರ್ಮಗಳನ್ನು ಮಾಡ್ತಾನೆ ಮತ್ತೆ ಹುಟ್ಟಿ ಬರ್ತಾನೆ ಇದು ಚಕ್ರ ಇದು ಮುಗಿಯೋದೇ ಇಲ್ಲ ದೇಹವನ್ನು ಪಡೆದು ಹುಟ್ಟಿರ್ತಾನೆ ಮತ್ತೆ ಕೆಟ್ಟ ಕರ್ಮಗಳನ್ನು ಮಾಡ್ತಾನೆ ಮತ್ತೆ ದೇಹ ಬರ್ತದೆ ಮತ್ತಿದೇ ಕೆಲಸ ಮಾಡ್ತಾನೆ ಇಂಥಲ್ಲಿ ಏನು ಸುಖ ಇದೆ ಇವನಿಗೆ ಆದ್ದರಿಂದ ಈ ಮಾರ್ಗ ಸರಿಯಲ್ಲ ಮೋಕ್ಷ ಸಾಧನವನ್ನು ಮಾಡಬೇಕು ಅಪರೋಕ್ಷ ಜ್ಞಾನವನ್ನು ಪಡೆಯಬೇಕು ನಿಷ್ಕಾಮ ಕರ್ಮಗಳನ್ನು ಮಾಡಬೇಕು ಅದೇ ರಾಜಮಾರ್ಗ ಲೋಕಾಂಥ ಲೋಕಪಾಲಂ ಮತ್ಭಯಂಕಲ್ಪಜೀವಿನಾಂ ಬ್ರಹ್ಮಣೋಪಿ ಭಯಂ ಮತ್ತ ದ್ವಿಪರಾರ್ಧಾಯುಷ ದ್ವಿಪರಾರ್ಧಪರಾಯುಷ ಆಗ ಅಂತಾರೆ ಬೇಡ ನಮಗೆ ಸ್ವರ್ಗ ಅದರ ಮೇಲಿನ ಲೋಕಗಳಿಗೆ ಹೋಗೋಣ ಅಂತಂದರೆ ಭೂಭುವ ಸ್ವಹ ಅಲ್ವಾ ಬೇಡ ಅದರ ಮೇಲೆ ಮಹಃ ಜನ ಸತ್ಯಂ ಆ ಎಲ್ಲ ಲೋಕಗಳಿವೆಯಲ್ಲ ಅದಕ್ಕಾಗಿ ನಾವು ಕರ್ಮ ಮಾಡೋಣ ಅಂದರೆ ಆ ಲೋಕಗಳ ಹಣೆ ಬರಹವೂ ಇಷ್ಟೇ ಇದಕ್ಕಿಂತ ಸ್ವಲ್ಪ ತಡ ಅಷ್ಟೇ ಇದಾದ ಮೇಲೆ ಅವುಗಳ ನಾಶವೂ ಆಗ್ತದೆ ಲೋಕಗಳಿಗೆ ಲೋಕಪಾಲಕರಿಗೂ ಕಲ್ಪಾಂತ ಇದ್ದರೂ ಆಮೇಲೆ ಒಂದು ದಿನ ಅದರದ್ದು ಹಣೆ ಬರಹ ಮುಗೀತದೆ ಇದ್ವಿಪರಾರ್ಧ ಆಯುಷ ವರ್ಷ ಬ್ರಹ್ಮಮಾನ ಬ್ರಹ್ಮಮಾನದಿಂದ ನೂರು ವರ್ಷದ ದೀರ್ಘ ಆಯುಷ್ಯ ಆಯುಷ್ಯ ಯಾರಿಗಿದೆ ಅಂತಹ ಬ್ರಹ್ಮದೇವರಿಗೂ ಒಂದು ಸಲ ಪ್ರಲಯದಲ್ಲಿ ನಾಶವಾಗುತ್ತೆ ಅಂತಂದ ಮೇಲೆ ಇನ್ನುಳಿದವ್ರದ್ದು ಏನು ಕೇಳಬೇಕು ಬ್ರಹ್ಮಣೋಪಿ ಭಯಂ ಅತ್ತ ವಿಪರಾರ್ಧಪರಾಯುಷಃ ಇಲ್ಲಿ ಭಯ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ ಹಾಗಾದರೆ ಬ್ರಹ್ಮದೇವರಿಗೆ ಮೋಕ್ಷ ಅದು ಬ್ರಹ್ಮಶರೀರ ಅಂದರೆ ಚರ್ಮಶರೀರ ಅದು ವಾಯುದೇವರು ತೊಂಬತ್ತೊಂಬತ್ತು ಬ್ರಹ್ಮದೇವರದು ನೂರನೇ ಜನ್ಮ ರುಜುಗಣಸ್ಥರ ನೂರು ಜನ್ಮ ಆಯಿತು ಅಂದರೆ ಅವರಿಗೆ ಮೋಕ್ಷ ನೂರನೇ ಜನ್ಮ ಅಂದರೆ ಚರ್ಮದೇಹ ಚರಮದೇಹ ಲಯ ಅಂದರೆ ಅದೊಂದು ಮೋಕ್ಷ ಅದು ಅಲ್ವಾ ದೇಹಲಯ ಅನ್ನೋದೊಂದು ಮೋಕ್ಷ ಚರಮದೇಹ ನಿವೃತ್ತಿ ಅನ್ನೋದು ಕೆಲವರಿಗೆ ಉತ್ಕ್ರಾಂತಿ ಆಗ್ತದೆ ಕೆಲವರಿಗೆ ಲಯ ಆಗತ್ತೆ ಆದರೆ ಅದು ಮೋಕ್ಷ ಅದು ಅಂತಹ ಚರಮದೇಹ ಲಯವಾಗೋದು ಅವರಿಗೆ ಇಷ್ಟ ಅದು ಭಯ ಹೇಗೆ ಅದಕ್ಕೆ ಮರಣ ಅನ್ನೋದನ್ನು ಭಯ ಎಂಬ ಶಬ್ದದಿಂದ ಕರೆದಿದ್ದಾರಷ್ಟೇ ಯಾಕೆಂದರೆ ಸಾಮಾನ್ಯ ಮರಣ ಭಯ ಹೇತುವಾದದ್ದರಿಂದ ಭಯ ಎಂಬ ಶಬ್ದದಿಂದ ಅದನ್ನು ಕರೆದಿದ್ದಾರೆ ಹೊರತು ಬ್ರಹ್ಮದೇವರಿಗೂ ಮರಣದಿಂದ ಭಯ ಆಗತ್ತೆ ಅಂತ ತಾತ್ಪರ್ಯ ಅಲ್ಲ ತಾಮ್ರಪ್ರಣಯಾಚಾರ್ಯರು ಬರೀತಾರೆ ಯದ್ಯಪಿ ಮುಕ್ತಿರೂಪ ಚರಮದೇಹಲಯವತಾಂ ನ ಮೃತಿ ಭಯಂ ತಥಾಲೋಕೆ ಮೃತಿ ತಥಾಪಿ ಇಂತಿರಬೇಕದು ತೀವ್ರಿ ಲೋಕೇ ಮೃತೆ ಭಯಹೇತುತ್ವಾತ್ ಇತ್ತ ಮುಕ್ತಿ ಅಂತೂ ಬ್ರಹ್ಮದೇವರಿಗೂ ಮರಣ ಇದೆ ಸತ್ಯಲೋಕಕ್ಕೂ ಲಯ ಇದೆ ಆ ಯಾವ ಲೋಕಗಳು ಲೋಕಪಾಲಕರು ನಿತ್ಯರಲ್ಲ ಅಂದಮೇಲೆ ನಿತ್ಯವಾದದ್ದು ವೈಕುಂಠ ಆ ವೈಕುಂಠಪತಿಯಾದ ಭಗವಂತನೇ ನಿತ್ಯ ಅವನ ಭಜನೆಯನ್ನೇ ಮಾಡಿ ಮೋಕ್ಷವನ್ನ ಪಡೆಯುವ ಆಶೆಯನ್ನೇ ನಾವು ಮಾಡಬೇಕೇ ಹೊರತು ಬೇರೆಯದಲ್ಲ ಗುಣ ಸೃಜಂತಿ ಕರ್ಮಾಣಿ ಕಾಲೋ ಅನುಸೃಜತೆ ಗುಣಾನ್ ಜೀವಸ್ತು ಗುಣ ಸಂಯುಕ್ತ ಭುಂಕ್ತೆ ಕರ್ಮಫಲಾನ್ಯಸೌ ಜೀವಬ್ರಹ್ಮರಲ್ಲಿ ಭೇದ ಇದೆ ಅನ್ನುವುದನ್ನು ಇನ್ನೇನು ಹೇಳಬೇಕು ಜೀವಜೀವರಲ್ಲಿ ಭೇದ ಇದ್ದದ್ದನ್ನಂತೂ ಹೇಳಿಯಾಯಿತು ಜೀವಬ್ರಹ್ಮರಲ್ಲಿ ಭೇದ ಎಷ್ಟು ಸ್ಪಷ್ಟ ಪೂರ್ಣವಾಗಿ ಭಗವದ್ ಅಧೀನವಾಗಿದ್ದಾನೆ ಇವನು ಗುಣಾಸ್ರಜಂತಿ ಕರ್ಮಾಣಿ ಜೀವ ಯಾವುದೇ ಒಂದು ಕರ್ಮಗಳನ್ನು ಮಾಡಬೇಕಾದರೆ ಇವನಿಗೆ ಗುಣ ಬೇಕು ಗುಣ ಅಂದರೆ ಸತ್ವರಜಸ್ತಮೋ ಗುಣಗಳಿಂದ ನಿರ್ಮಿತವಾದಂತಹ ದೇಹಗಳು ಬೇಕು ದೇಹ ಇಲ್ಲದೆ ಇವನು ಯಾವ ಕರ್ಮಗಳನ್ನು ಮಾಡಲಾರ ಆ ದೇಹವನ್ನು ಸೃಷ್ಟಿ ಮಾಡಿಕೊಟ್ಟವರೇ ಯಾರು ಇವನಿಗೆ ಕಾಲು ಅನುಸೃಜತೆ ಗುಣಾನ್ ಸತ್ವರಜಸ್ತಮೋ ಗುಣಗಳೂ ಗುಣಾತ್ಮಕವಾದ ಈ ದೇಹ ಎಲ್ಲವನ್ನೂ ಸೃಷ್ಟಿ ಮಾಡಿದವನು ಕಾಲನಾಮಕನಾದಂತಹ ಭಗವಂತ ಗುಣಪೂರ್ಣನಾದ ಪರಮಾತ್ಮನಿಗೆ ಕಾಲ ಅಂತ ಕರೀತಾರೆ ಅಂತಹ ಕಾಲನಾಮಕನಾದ ಗುಣಪೂರ್ಣನಾದ ಪರಮಾತ್ಮನೇ ಗುಣಗಳನ್ನು ಗುಣ ಅಂದರೆ ಸತ್ವರಜಸ್ತಮೋ ಗುಣಾತ್ಮಕ ದೇಹಗಳನ್ನು ಇವನಿಗೆ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ ಅವನೇ ತಂದೆ ತಾಯಿ ಹರಿರೇವ ಪರೋ ಹರಿರೇವ ಗುರುರು ಹರಿರೇವ ಜಗತ್ ಪಿತೃ ಮಾತ್ರಗತಿ ಅಂದಮೇಲೆ ಅವನು ಜೀವ ಹೇಗಾಗ್ತಾನೆ ಜೀವಸ್ತು ಗುಣ ಸಂಯುಕ್ತ ಭುಂಕ್ತೇ ಕರ್ಮಫಲಾನ್ಯಸು ಸತ್ವರಜಸ್ತಮೋ ಗುಣಾತ್ಮಕವಾದ ದೇಹದಲ್ಲಿ ಬದ್ಧನಾಗಿ ಕರ್ಮಫಲ ಭೋಗ ಮಾಡುವವನಿವನು ದೇಹ ಕೊಡುವವನವನು ದೇಹ ಕೊಡುವ ದೇವರು ಕಂಬೋ ಜೀವ ಇಬ್ಬರೂ ವಂದಗೂದಿಲ್ಲ ಯಾವತ್ಸದ್ಗುಣವೈಷಮ್ಯ ತಾವನ್ನತ್ಮತ್ಮನಃ ನಾನಮತ್ಮನೋ ಯಾವತ್ ಪಾರತಂತ್ರಿಂ ತದೈವ ಹಿ ಯಾವದಸಸ್ವತಂತ್ರೀಶ್ವರೋ ಭಯಂ ಯೇತತ್ಸುಪಾಸೀರಂ ತೇ ಮುಹ್ಯಂತ ಶುಚಾರ್ಪಿ ಶ್ರೀಮದ್ ಆಚಾರ್ಯರು ಸಾಮಾನ್ಯವಾಗಿ ಕೆಲವು ಸಲ ಎಲ್ಲ ಸಿದ್ಧರಾಗಿ ಆಯುಧಗಳನ್ನು ತೆಗೆದುಕೊಂಡು ಹೋಗೋದು ಒಂದು ಕ್ರಮ ಇಟ್ಟುಕೊಂಡಿದ್ದಾರೆ ಇನ್ನು ಕೆಲವೊಮ್ಮೆ ಖಾಲಿ ಕೈಲೇ ಹೋಗ್ತಾರೆ ಅವರು ಯುದ್ಧಕ್ಕೆ ಯಾವ ಆಯುಧಗಳನ್ನು ತೆಗೆದುಕೊಂಡು ಎದುರಿಗೆ ಜನ ಬಂದಿರ್ತಾರೋ ಅದೇ ಆಯುಧಗಳಿಂದ ಅವರನ್ನು ವ್ಯವಸ್ಥೆ ಮಾಡಿ ವಾಪಸ್ ಕಳಿಸ್ತಾರೆ ಹೀಗೆ ಎರಡೂ ಒಂದು ಕ್ರಮಗಳನ್ನು ಶ್ರೀಮದ್ ಆಚಾರ್ಯರು ಇಟ್ಟುಕೊಂಡಿದ್ದಾರೆ ಇದು ಜೀವಬ್ರಹ್ಮರಲ್ಲಿ ಭೇದ ಇಲ್ಲ ಪಾರತಂತ್ರ ಇಲ್ಲ ಅಂತ ಹೇಳೋದಕ್ಕೆ ಪ್ರತಿವಾದಿಗಳು ಬಳಸುವ ಆಯುಧ ಇದನ್ನು ಖಾಲಿ ಕೈಲಿ ಹೋಗ್ತಾರೆ ಶ್ರೀಮದ್ ಆಚಾರ್ಯರು ತಾವ್ಯಾವುದು ಪ್ರಮಾಣದ ಕೈಯಾಗಿ ತಗೊಂಡು ಹೋಗೋದಿಲ್ಲ ಅವರೇ ಹೇಳಿದ ಪ್ರಮಾಣವೇ ಅವರಿಗೆ ವಿರೋಧಿಯಾಗಿದೆ ಎನ್ನುವುದನ್ನು ತೋರಿಸಿ ತಮ್ಮ ಸಿದ್ಧಾಂತದ ಮಂಡನೆಯನ್ನು ಮಾಡ್ತಾರೆ ಏನು ಅಭೇದ ವಿಷಯದಲ್ಲಿ ಪ್ರಮಾಣ ತತ್ವಮಸಿ ಅಂತ ಹೇಳಿದರೆ ಭೇದದ ವಿಷಯದಲ್ಲಿ ಪ್ರಮಾಣವನ್ನು ತತ್ವಮಸಿ ಅಂತ ಕೊಡ್ತಾರೆ ಆಚಾರ್ಯರು ತತ್ವ ನಿರ್ಣಯದಲ್ಲಿ ಹಾಗೆ ಇದಕ್ಕೆ ಅಭಿಪ್ರಾಯ ಅವರೇನು ಹೇಳೋದು ಅಂದರೆ ಯಾವತ್ಸ ಗುಣವೈಷಮ್ಯಂ ಈ ಸೃಷ್ಟಿ ಸತ್ವರಜಸ್ತಮೋ ಗುಣಗಳು ವೈಷಮ್ಯ ಎಲ್ಲಿಯವರೆಗೆ ಇರತ್ತೆ ತಾವನ್ನು ನಾನಾತ್ವಮಾತ್ಮನಃ ಅಲ್ಲಿಯವರೆಗೆ ಈ ಜೀವಬ್ರಹ್ಮ ಜೀವಜೀವರಲ್ಲಿ ಜೀವಬ್ರಹ್ಮರಲ್ಲಿ ನಾನಾತ್ವ ಭೇದ ಎಲ್ಲ ಇರತ್ತೆ ಎಲ್ಲಿವರೆಗೆ ನಾನಾತ್ವ ಇದೆ ಜೀವಜೀವರಲ್ಲಿ ಜೀವಬ್ರಹ್ಮರಲ್ಲಿ ಭೇದ ಇದೆ ಅಲ್ಲಿವರೆಗೆ ಪಾರತಂತ್ರ್ಯ ಇದೆ ಪಾರತಂತ್ರ್ಯಂ ತದಯವಿಹಿ ಯಾವದ ಸ್ವತಂತ್ರತ್ವಂ ಪಾರತಂತ್ರ ಇರೋವರೆಗೆ ಈಶ್ವರನಿಂದ ನಮಗೆ ಭಯ ಮಾರತಂತ್ರ ಹೋದ ಮೇಲೆ ನಾವೇ ದೇವರಾದ ಮೇಲೆ ಯಾರಿಂದ ಭಯ ನಮಗೆ ಗುಣವೈಷಮ್ಯ ಒಮ್ಮ ಸತ್ವಗುಣದ ಶ್ರೀನಿವಾಸ ತೀರ್ಥರು ಇಲ್ಲಿ ಗುಣವೈಷಮ್ಯ ಶಬ್ದಕ್ಕೆ ಅರ್ಥ ಹೇಳೋದವರು ಸತ್ವಗುಣದ ಉನ್ನಾಹ ರಜಸ್ತಮೋ ಗುಣಗಳ ಅವನತಿ ಕೆಲ ಒಮ್ಮೆ ರಜೋಗುಣದ ಉನ್ನಾಹ ಇನ್ನೆರಡು ಗುಣಗಳ ಅವತಿ ಯದಾ ಸಂಗಾಯತೆ ಸತ್ವ ಇತ್ಯಾದಿ ಆಗಿ ಕೃಷ್ಣ ಹೇಳಿದ್ದಾನಲ್ಲ ಕೆಲವೊಮ್ಮೆ ಸತ್ವಗುಣದ ವೃದ್ಧಿ ಇನ್ನೆರಡು ಗುಣಗಳ ಅವನತಿ ಆ ಎರಡು ಗುಣಗಳಲ್ಲಿ ಯಾವುದಾದರೂ ಒಂದರ ವೃದ್ಧಿ ಇನ್ನುಳದ ಎರಡರ ಅವನತಿ ಹೀಗೆ ಏರುಪೇರುಗಳು ಇದು ಸೃಷ್ಟಿಕಾಲದಲ್ಲಿ ಇರ್ತದೆ ಮೊನ್ನೆ ಹೇಳಿದ ಒಂದು ವೈಷಮ್ಯ ಶಬ್ದಾರ್ಥ ಬೇರೆ ಅದು ಒಂದು ಅರ್ಥ ಇದೊಂದು ಅರ್ಥ ಈ ತರಹದ ಗುಣವೈಷಮ್ಯ ಇರುವಂತಹ ಏನೊಂದು ಈ ಅವಸ್ಥೆ ಇದೆ ಸ್ಥಿತಿ ಕಾಲ ಇದೆ ಇದಿದ್ದಾಗ ನಾನತ್ವ ಇದೆ ಭೇದ ಇದೆ ಭೇದ ಇರೋವರೆಗೆ ಪಾರತಂತ್ರ ಇದೆ ಪಾರತಂತ್ರ ಇರೋವರೆಗೆ ಭಯ ಇದೆ ತಾವದ ಭಯಂ ಇಷ್ಟಿದ್ದರೂ ಏ ತತ್ಸುಪಾಸೀರಂ ಇದು ವಸ್ತುಸ್ಥಿತಿ ಹೀಗಿರುವಾಗ ಭೇದವೇ ಇದೆ ಜೀವಬ್ರಹ್ಮರಲ್ಲಿ ಕೊನೆಯವರೆಗೆ ಅಂತ ಯಾರು ಉಪಾಸನೆ ಮಾಡ್ತಾರೋ ಅವರಿಗೆ ಅವರು ಮೋಹಿತರು ಅವರಿಗೆ ದುಃಖವಾಗತ್ತೆ ಆದ್ದರಿಂದ ಭೇದ ಇದೆ ಯಾವಾಗಲೂ ತಿಳಿಯಬೇಡಿ ಗುಣವೈಷಮ್ಯ ಇರೋವರಿಗೆ ಭೇದ ಇದೆ ಮೋಕ್ಷದಲ್ಲಿ ಭೇದ ಇಲ್ಲ ಸಂಸಾರ ಇರೋವರಿಗೆ ಭೇದ ಅಷ್ಟೇ ಅರ್ಥ ಸಂಸಾರ ಇರುವವರಿಗೆ ಭೇದ ಭೇದ ಇದ್ದಾಗ ಪಾರತಂತ್ರ್ಯ ಪಾರತಂತ್ರ ಇದ್ದಾಗ ಭಯ ಹೊರತು ಸಂಸಾರ ಇಲ್ಲದೇ ಇದ್ದಾಗಲೂ ಭಯ ಭೇದ ಇದೆ ಅಂತ ಯಾರು ತಿಳಿತಾರೋ ಅವರಿಗೆ ದುಃಖವಾಗತ್ತೆ ಅವರೇ ಅನರ್ಥವನ್ನು ಹೊಂದುತ್ತಾರೆ ಅಂತ ಈ ಶ್ಲೋಕಕ್ಕೆ ಅವರೇ ಹೇಳ್ತಾರೆ ಶ್ರೀಮದಾಚಾರ್ಯಂದರು ಹಾಗೆ ಎಲ್ಲಿದೆ ಅಲ್ಲಿ ಇದನ್ನೆಲ್ಲ ವರ್ಣನೆ ಮಾಡಿದ್ದಾರೆ ಈ ರೀತಿ ಯಾರು ತಿಳಿತಾರೋ ಅವರೇ ಮೋಹಿತರು ಅವರೇ ದುಃಖಿಗಳು ಅಂತ ಹೇಳ್ತಾ ಇದೆ ಭಾಗವತ ಸ್ಪಷ್ಟವಾಗಿ ಶಿವದಾಚಾರ್ಯನು ಬೇರೆ ಅದಕ್ಕೆ ಕಸರತ್ತು ಮಾಡಬೇಕಾಗಿಲ್ಲ ಗುಣವೈಷಮ್ಯ ಇರುವವರಿಗೆ ನಾನಾತ್ವ ಭೇದ ಭೇದ ಇರುವವರೆಗೆ ಪಾರತಂತ್ರ್ಯ ಪಾರತಂತ್ರ್ಯ ಇರುವವರೆಗೆ ಈಶ್ವರನಿಂದ ಭಯ ಅಷ್ಟೇ ಶಾಶ್ವತವಾಗಿ ಈಶ್ವರನಿಂದ ಭಯ ಇಲ್ಲ ಅಂತ ಯಾರು ತಿಳಿತಾರೋ ಯಯೇ ತತ್ಸಮುಪಾಸೀರನ್ ಹೀಗೆ ಯಾರು ತಿಳಿತಾರೋ ತೇ ಮುಹ್ಯಂತಿ ಅವರೇ ವಿಪರೀತ ಜ್ಞಾನಿಗಳು ಶುಚಾರ್ಪಿತಾಹ ನರಕಾದಿ ಅನರ್ಥಗಳನ್ನು ಹೊಂದುವವರು ಅಂತ ಬೈತಾ ಸಂಪೂರ್ಣವಾದ ಆ ಮೂರು ಸಾಲುಗಳಲ್ಲಿ ಒಂದೂವರೆ ಶ್ಲೋಕದಲ್ಲಿ ಹೇಳಿದ ವಿಷಯವನ್ನು ಏತತ್ತಂತ ಪರಾಮರ್ಶೆ ಮಾಡಿದ್ದು ಶಿವದಾಚಾರ್ಯರ ಅರ್ಥ ಎಷ್ಟು ಸಂಗತವಾಗುತ್ತೆ ಅವರು ಹೇಳೋದು ಹಿಂದೆ ಹೋಗ್ತಾರೋರು ಹಿಂದು ಹೋಗೋದಲ್ಲ ಬೌದ್ಧಿಕವಾಗಿ ಇದಕ್ಕೆ ವಿಪರೀತವಾಗಿ ಯಾರು ತಿಳಿಯುತ್ತಾರೋ ಅವರು ಮೋಹಿತರು ಅಂತ ಅವರು ಹೊಸದಾಗಿ ಅರ್ಥ ತರಬೇಕು ಮೂಲದಲ್ಲಿ ಇಲ್ಲ ಅದು ಗುಣವೈಷಮ್ಯ ಸಂಸಾರ ಇರೋವರೆಗೆ ಮಾತ್ರ ಭೇದ ಅಂತ ತಿಳಿಯದೇ ಮೋಕ್ಷದಲ್ಲಿಯೂ ಭೇದ ಇದೆ ಅಂತ ತಿಳಿದಾರೆ ಅವರು ಮೋಹಿತರು ದುಃಖಿಗಳು ಅಂತ ಅರ್ಥ ಹೇಳಬೇಕಲ್ಲ ಅದು ಭಾಗವತರೊಳಗಿಲ್ಲ ಅದು ಹೊರಗಿನಿಂದ ತಂದು ತಾವು ಜೋಡಿಸಿ ಅದನ್ನು ಹೇಳಬೇಕಾಗತ್ತೆ ಅರ್ಥ ಆದರೆ ಶಿವದಾಚಾರ್ಯರು ಹೇಳುವ ಅರ್ಥ ಮೂಲಕ್ಕೆ ಸರಳವಾಗಿ ಹೊಂದುತ್ತಾ ಇದೆ ನೀವೇನು ಹೇಳಿದಿರಲ್ಲ ಇಷ್ಟೊತ್ತು ಸಂಸಾರ ಇರೋವರಿಗೆ ಭೇದ ಭೇದ ಇರೋವರಿಗೆ ಅಸ್ವಾತಂತ್ರ್ಯ ಅಸ್ವಾತಂತ್ರ್ಯ ಇರೋವರಿಗೆ ಭಯ ಅಂತ ಹೀಗೆ ತಿಳಿದರೇನೆ ಅವರು ದುಖ್ಯಗಳು ಅವರು ಮೋಹಿತರು ಅಂತ ಬೈತಾ ಇದೆ ಭಾಗವತ ಸ್ಪಷ್ಟ ಇದೆ ಯಾವತ್ಸದ್ಗುಣವೈಷಮ್ಯಂ ಇತ್ಯಾದಿ ಯ ಉಪಾಸೀರ ತೇ ಮುಹ್ಯಂತ ಅವರೇ ಮೋಹಿತರು ಅವರೇ ದುಃಖಿಗಳು ಗುಣಸಂಯುಕ್ತ ಕರ್ಮಫಲಾನಿ ಭುಂಕ್ತಿ ಹಿಂದಿನ ಶ್ಲೋಕದಲ್ಲಿ ಬಂತು ಜೀವಸ್ತು ಗುಣಸಂಯುಕ್ತ ಭುಂಕ್ತೆ ಕರ್ಮಫಲಾನಸೌ ಅಂತ ಆ ಗುಣಸಂಯುಕ್ತಃ ಕರ್ಮಫಲಾನಿ ಭುಂಕ್ತೆ ಅಂತನ್ನುವ ಕಡೆಗೆ ಅದನ್ನು ಹೇತುಗರ್ಭ ವಿಶೇಷಣ ಅಂತ ಭಾವಿಸಿರಿ ಅಂತ ಆಚಾರ್ಯರು ಅದನ್ನು ಪುನಃ ಅನುವಾದ ಮಾಡಿ ತೋರಿಸ್ತಾರೆ ಜೀವಸ್ತು ಗುಣ ಸಂಯುಕ್ತ ಭುಂಕ್ತೇ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತಲ್ಲ ಯತಃ ಜೀವ ಗುಣ ಸಂಯುಕ್ತ ಕರ್ಮಫಲಾನಿ ಭುಂಕ್ತೆ ಗುಣ ಅವನು ಕರ್ಮಫಲಗಳ ಭೋಗವನ್ನು ಮಾಡುತ್ತಾನೆ ಎಂಬುದಾಗಿ ಹೇಳುವುದಕ್ಕೋಸ್ಕರ ಈ ವಾಕ್ಯ ಹೊರಟಿದೆ ಅಂತ ಒಂದು ಅಭಿಪ್ರಾಯ ಇನ್ನೊಂದು ಅಭಿಪ್ರಾಯ ಇದು ಶ್ರೀನಿವಾಸ ತೀರ್ಥರ ಹೇಳಿದ ಅಭಿಪ್ರಾಯ ಈ ಗುಣಸಂಯುಕ್ತ ಅನ್ನುವುದು ಹೇತುಗರ್ಭ ವಿಶೇಷಣ ಅಂತ ತೋರಿಸುವುದಕ್ಕೆ ಆಚಾರ್ಯರ ವಾಕ್ಯ ಹೊರಟಿದೆ ಅಂತ ತಾಮ್ರಪರ್ಣಿಯಾಚಾರ್ಯರ ಅಭಿಪ್ರಾಯವೇನು ಅಂದರೆ ಈ ವಾಕ್ಯವನ್ನು ಶ್ರೀಮದಾಚಾರ್ಯರು ಆ ಹಿಂದಿನ ಶ್ಲೋಕದಲ್ಲೇ ಸೇರಿಸಬಹುದಾಗಿತ್ತು ಈ ಶ್ಲೋಕದಲ್ಲಿ ಇದನ್ನು ಸೇರಿಸುವುದಕ್ಕೆ ಕಾರಣ ಏನು ಹಾಗಾದರೆ ಇದಕ್ಕೆ ಇನ್ನೂ ಒಂದು ನಾವು ಹೇಳಬಹುದು ಆ ಅರ್ಥ ಇರಲಿ ಶ್ರೀನಿವಾಸತೀರ್ಥರ ಹೇಳಿದ ಅರ್ಥವನ್ನು ಸ್ವೀಕಾರ ಮಾಡಿ ಜೊತೆಗೆ ಈ ವಾಕ್ಯವನ್ನು ಈ ಶ್ಲೋಕದಲ್ಲಿ ಜೋಡಿಸುವುದರ ಉದ್ದೇಶ ಇನ್ನೊಂದಿದೆ ಅರ್ಥ ಇಲ್ಲಿ ಜೋಡಿಸುವುದರ ಉದ್ದೇಶ ಏನು ನಾವು ಮಾಡಿದ ವ್ಯಾಖ್ಯಾನವೇ ಸರಿ ಈಗ ನಾನು ಹೇಳಿದೆ ಅವರು ಹೊರಗಿನಿಂದ ತಂದು ಜೋಡಿಸಬೇಕು ಎ ಎ ತಥ ಅಂದರೆ ಹಿಂದೆ ಹೇಳಿದ್ದಕ್ಕೆ ವಿಪರೀತವಾಗಿ ಮೋಕ್ಷದಲ್ಲಿಯೂ ಭೇದ ಇದೆ ಅಂತ ತಿಳಿದಾರೆ ಅದು ತಪ್ಪು ಅಂತ ಅವರ ಅರ್ಥ ಮಾಡಬೇಕು ಶ್ಲೋಕದಲ್ಲಿ ಅದು ಇಲ್ಲ ಅಂತ ಇಷ್ಟು ಮಾತ್ರ ಅಲ್ಲ ಶ್ಲೋಕದಲ್ಲಿ ಇದ್ದದ್ದಕ್ಕೆ ಹಿಂದಿನ ಶ್ಲೋಕಕ್ಕೆ ವಿರುದ್ಧವೂ ಆಗ್ತದೆ ಅವರ ವ್ಯಾಖ್ಯಾನ ಅಂತ ತೋರಿಸ್ತಾರೆ ಶ್ರೀಮಧಾಚಾರ್ಯರು ಯಾಕೆ ಗುಣಸಂಯುಕ್ತ ಕರ್ಮಫಲಾನಿ ಭುಂಕ್ತೆ ಇವನು ಸತ್ವರಜಸ್ತಮೋ ಗುಣಾತ್ಮಕವಾದ ದೇಹದಲ್ಲಿದ್ದು ಕರ್ಮಫಲಗಳನ್ನು ಭೋಗ ಮಾಡುವವನೀವನು ಅವನು ಸತ್ವರಜಸ್ತಮೋ ಗುಣಗಳ ಸೃಷ್ಟಿ ಮಾಡುವ ಕಾಲನಾಮಕನಾದ ಪರಮಾತ್ಮ ಬ್ರಹ್ಮ ಹಿಂದೆ ಹೇಳಿದ್ದಾರೆ ಭಾಳ ದೂರನ ಅವನು ಸೃಷ್ಟಿ ಮಾಡಿದವ ಇವ ಸೃಷ್ಟಿ ಮಾಡಿಸಿಕೊಂಡವ ಸೃಷ್ಟವಾದ ದೇಹದಲ್ಲಿದ್ದು ಭೋಗ ಮಾಡುವವ ಇಂತಹ ವಿರುದ್ಧ ಧರ್ಮಾಧಿಕರಣರಾದವರಲ್ಲಿ ಅಭೇದ ಹೇಗೆ ಹೇಳಲಿಕ್ಕೆ ಸಾಧ್ಯ ಹಿಂದಿನ ಶ್ಲೋಕದಲ್ಲಿಯೇ ಭೇದವನ್ನು ಸಮರ್ಥನೆ ಮಾಡಿದ ಭಾಗವತ ತಾನೇ ಮುಂದಿನ ಶ್ಲೋಕದಲ್ಲಿ ಭೇದವನ್ನು ನಿಂದೆ ಮಾಡ್ತದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಭೇದವನ್ನು ನೀವು ತಿಳಿದಿದ್ದೀರಿ ಅಂತ ಹೇಳೋದಾದರೆ ನಿಷೇಧ ಮಾಡಿಬಿಟ್ರೆ ಸಾಕು ನಮಗೆ ಭೇದ ತಲೆಯಲ್ಲಿದೆ ನೀವು ನಿಷೇಧ ಮಾಡಿದರೆ ಸಾಕು ನೀವೇ ಆ ಭೇದವನ್ನು ಮತ್ತೆ ವಿರುದ್ಧ ಧರ್ಮಗಳನ್ನು ಹೇಳಿ ದೃಢಪಡಿಸಿ ಮತ್ತೆ ಆ ಜೀವಬ್ರಹ್ಮರ ಭೇದವನ್ನು ನಿಂದೆ ಮಾಡುವುದರೊಳಗೆ ಅರ್ಥ ಇಲ್ಲ ಈ ಅಭಿಪ್ರಾಯದಲ್ಲಿ ಶ್ರೀಮದಾಚಾರ್ಯರೇ ಈ ವಾಕ್ಯ ಹೊರಟಿದೆ ಎಂದು ತಾಮ್ರಪರ್ಣಯಾಚಾರ್ಯರಂತಾರೆ ಗುಣ ಸಂಯುಕ್ತ ಕರ್ಮಫಲಾನಿ ಭುಂಕ್ತೆ ಕಾಲಹ ಗುಣಾನ್ ಸೃಜತಿ ಏನು ವಿರುದ್ಧ ಧರ್ಮಾಧಿಕರಣಯೋಹೋ ಹೀಗೆ ವಿರುದ್ಧ ಧರ್ಮಾಧಿಕರಣರಾದವರಲ್ಲಿ ಭೇದವನ್ನೇ ದೃಢಪಡಿಸಬೇಕೇ ಹೊರತು ಮುಂದಿನ ಶ್ಲೋಕ ಭೇದದ ನಿಂದೆಯನ್ನು ಮಾಡಿರಲಿಕ್ಕೆ ಸಾಧ್ಯವೇ ಇಲ್ಲ ಕಾಳ ಆತ್ಮೋ ಲೋಕ ಸ್ವಭಾವ ಧರ್ಮವೇ ಇಂ ಬಹುಧಾ ಗುಣವ್ಯತಿಕರೆ ಅಸತಿ ಅಸತಿ ಗುಣವ್ಯತಿಕರೆ ಕಾಳದಿ ನಮ್ ಮಾಮೇವ ಆಹು ಇಲ್ಲಿ ಪರಮಾತ್ಮ ಹೇಳ್ತಾನೆ ಈ ಗುಣವ್ಯತಿಕರ ಗುಣಗಳಲ್ಲಿ ಹಿಂದೆ ಹೇಳಿದ ರೀತಿಯಲ್ಲಿ ವ್ಯತಿಕರ ಗುಣಪ್ರಧಾನ ಭಾವೇನ ಅವಸ್ಥಾನಂ ವಿಹಾಯ ತ್ರಯಾಣಿ ಗುಣಾನಾಂ ಪ್ರಧಾನತ್ವೇನ ಸಮಾನತ್ವೇನ ಅವಸ್ಥಾನ ಸಮಯ ಪ್ರಲಯೇ ಮುಕ್ತೌ ಇ ಯಾವತ್ತು ಶ್ರೀನಿವಾಸತೀರ್ಥರು ಗುಣವ್ಯತಿಕರ ಅನ್ನುವ ಶಬ್ದಕ್ಕೆ ಅರ್ಥ ಬರೆಯುವುದು ಪ್ರಲಯ ಪ್ರಲಯ ಅಂದರೆ ಸಾಮಾನ್ಯ ಪ್ರಲಯ ಅಲ್ಲ ಮೋಕ್ಷನೇ ಇಲ್ಲಿ ವಿವಕ್ಷಿತವಾದದ್ದು ಮಹಾಪ್ರಲಯವಾದ ಮೇಲೆ ಏನು ಸಜ್ಜೀವರಿಗೆ ಮೋಕ್ಷ ಆಗತ್ತೆ ಆ ಅವಸ್ಥೆಯಲ್ಲಿ ಅಂತ ಸತ್ವಗುಣ ಪ್ರಧಾನ ರಜೋಗುಣ ತಮೋಗುಣಗಳು ಅಪ್ರಧಾನ ರಜೋಗುಣ ಪ್ರಧಾನ ಸತ್ವಗುಣ ತಮೋಗುಣಗಳು ಅಪ್ರಧಾನ ಹೀಗೆ ಏರುಪೇರಾಗಿರುವ ಅವಸ್ಥೆ ಅಂದರೆ ಅದು ಸ್ಥಿತಿ ಕಾಲ ಈ ತರಹದ ಒಂದು ವ್ಯವಸ್ಥೆ ಏನಿದೆ ಇದು ಇಲ್ಲದೇ ಇದ್ದಾಗ ಎಲ್ಲವೂ ಸಮವಾಗಿದ್ದಾಗ ಅರ್ಥಾತ್ ಪ್ರಲಯದಲ್ಲಿ ಮೋಕ್ಷಾವಸ್ಥೆಯಲ್ಲಿ ಮೋಕ್ಷಾವಸ್ಥೆಯಲ್ಲಿಯೂ ಕೂಡ ನನ್ನನ್ನು ಜನ ಏನು ಅಂತೂ ತಿಳಿತಾರೆ ಜ್ಞಾನಿಗಳು ಅಂದರೆ ಕಾಲ ಆತ್ಮ ಆಗಮಃ ಲೋಕಃ ಸ್ವಭಾವ ಧರ್ಮ ಇತಿ ಮಾಂ ಮಾಹುಧಾ ಪ್ರಾಹು ನನ್ನೇ ಅನೇಕ ರೀತಿಯಾಗಿ ಮುಕ್ತರು ತಿಳಿಯುತ್ತಾರೆ ತಿಳಿಯುತ್ತಾರೆ ಅಂತ ವೇದಗಳು ಪ್ರಾಹು ಹೇಳುತ್ತವೆ ಅಂದಮೇಲೆ ಮೋಕ್ಷದಲ್ಲಿಯೂ ಕೂಡ ನನ್ನನ್ನು ಭಿನ್ನಂತೆ ತಿಳಿತಾರೆ ಅಂದಮೇಲೆ ಭೇದ ಇದು ಅವಿದ್ಯೆಯಿಂದ ಅಜ್ಞಾನದಿಂದ ಕಲ್ಪಿತವಾದದ್ದು ಅಂತ ಹೇಳಲು ಸಾಧ್ಯ ಇಲ್ಲ ಅಜ್ಞಾನ ಸಂಸಾರದಲ್ಲಿ ಮಾತ್ರ ಅಜ್ಞಾನದಿಂದಾಗಿ ನಾವು ಜೀವಬ್ರಹ್ಮರ ಭೇದವನ್ನು ತಿಳಿಯುವುದಾದರೆ ಅಜ್ಞಾನ ಇರುವವರೆಗೆ ಮಾತ್ರ ತಿಳಿಯಬೇಕು ಸಂಸಾರದಲ್ಲಿ ಅಜ್ಞಾನ ಇಲ್ಲದಾಗ ಮೋಕ್ಷದಲ್ಲಿಯೂ ಈ ಪರಮಾತ್ಮನಲ್ಲಿಯ ಭೇದವನ್ನೇ ಮುಕ್ತರು ಅನುಭವಿಸ್ತಾರೆ ಅದನ್ನು ಶ್ರುತಿಗಳು ದಾಖಲು ಮಾಡುತ್ತವೆ ಪ್ರಾಹು ಹಾಗಾದರೆ ಅಜ್ಞಾನದಿಂದ ತೋರಿದ್ದಲ್ಲ ಅಜ್ಞಾನ ಕಳಚಿದ ಮೇಲೂ ತೋರುವ ಈ ಭೇದ ಸತ್ಯವಾದ ಭೇದವೇ ಅಂತ ಸಿದ್ಧವಾಗುತ್ತೆ ದೇವರನ್ನು ಕಾಲ ಆತ್ಮ ಆಗಮ ಏನು ಹೀಗೆಲ್ಲ ತಿಳಿತಾರೆ ಅಂದರೆ ಏನರ್ಥ ಇದು ದೇವರು ಕಾಲ ಏನು ಕಾಲ ಜಡ ದೇವರೇನು ಕಾಲ ಆತ್ಮ ಅಂದರೆ ಜೀವ ಆಗಮ ಅಂದರೆ ಶಬ್ದಗಳು ಲೋಕ ಅದು ಜಡ ನಾನಾ ವಸ್ತುಗಳ ಸ್ವಭಾವ ಆ ವಸ್ತುಗಳು ಅವುಗಳಿಂದ ಅಭಿನ್ನ ಇದೆಲ್ಲ ದೇವರು ಹೇಗಾಗ್ತಾನೆ ಮತ್ತಷ್ಟು ದೊಡ್ಡ ಸಮಸ್ಯೆಯೇ ಆಯಿತಲ್ಲ ಇದು ದೇವರನ್ನೇ ಕಾಲ ಆಗಮ ಲೋಕ ಅಂತ ತಿಳಿಯುವುದು ಒಂದು ಸಮಸ್ಯೆ ಅದಕ್ಕೆ ಶ್ರೀಮದಾಚಾರ್ಯರು ಅಂತಾರೆ ಈ ಎಲ್ಲ ಶಬ್ದಗಳಿಂದ ನನ್ನ ಮಹಿಮೆಯನ್ನು ಕೊಂಡಾಡ್ತಾರೆ ನನ್ನ ಅನುಸಂಧಾನ ಮಾಡ್ತಾರೆ ಅಂತ ಅರ್ಥವೇ ಹೊರತು ಜಡವಾದ ಕಾಲಾದಿಗಳಿಂದ ದೇವರು ಅಭಿನ್ನ ಅಂತ ಅವರು ಭಾವಿಸುವುದಿಲ್ಲ ಹಾಗಾದರೆ ಯಾಕೆ ನನ್ನನ್ನು ಕಾಲ ಅಂತ ಕರೀತಾರೆ ಅದನ್ನು ಶ್ರೀಮದಾಚಾರ್ಯರು ತಿಳಿಸ್ತಾರೆ ಕಾಲ ಸರ್ವ ಗುಣೋದ್ರೇಕಾತ್ ಸರ್ವ ಗುಣಗಳಿಂದ ಪರಿಪೂರ್ಣನಾದದ್ದರಿಂದ ಪರಮಾತ್ಮನಿಗೆ ಕಾಲ ಯಾಕೆ ಕಲಧಾತುವಿಗೆ ಕಾಮಧೇನು ಅಂತ ಕಲ ಕಾಮಧೇನು ಕಲಧಾತುವಿಗೆ ಎಲ್ಲ ಅರ್ಥಗಳೂ ಇವೆ ಎಲ್ಲ ಅರ್ಥಗಳಿರೋದರಿಂದ ಜ್ಞಾನ ಆನಂದ ಔದಾರ್ಯ ಶಕ್ತಿ ಪರಾಕ್ರಮ ಏನು ಅರ್ಥ ಹೇಳಲಿಕ್ಕೂ ಬರ್ತದೆ ನಿಮಗೆ ಕಾಲ ಕಲಧಾತುವಿಗೆ ಕಲ ಕಾಮಧೇನು ಹೀಗಾಗಿ ಕಾಲ ಅಂದರೆ ಏನು ಕಲಧಾತುವಿನ ಅರ್ಥ ಏನೆಲ್ಲ ಇದೆ ಆ ಎಲ್ಲ ಗುಣಗಳನ್ನು ಪಡೆದ ಭಾವನು ಕಾಲ ಅಂದ್ರೇನು ಸರ್ವಗುಣ ಪರಿಪೂರ್ಣ ಅಂತ ಅರ್ಥ ಕಾಮಧೇನು ಬೇಡಿದ ಅರ್ಥಗಳನ್ನು ಕೊಡತ್ತೆ ಅನ್ನೋ ಅಭಿಪ್ರಾಯದಲ್ಲಿ ಕಲಧಾತುವಿಗೆ ಯಾವ ಯೋಗ್ಯವಾದ ಅರ್ಥಗಳನ್ನು ಸ್ವೀಕಾರ ಮಾಡಬಹುದು ಅಂತ ಹೀಗೂ ಒಂದು ಅರ್ಥವನ್ನು ಹೇಳಿದ್ದಾರೆ ತಾಮ್ರಪರ್ಣಯಾಚಾರ್ಯರು ಇಲ್ಲಿ ಹೇಳುವ ಸದ್ಯಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಅದನ್ನು ಬಳಸಿಕೊಂಡದ್ದು ಹೇಗೆ ಅಂದರೆ ಕಾಮಧೇನು ಕಾಮ ಅಂದರೆ ಕಮನೀಯವಾದ ಗುಣಗಳು ಅವುಗಳಿಗೆ ಧೇನು ಅಂದರೆ ಆಶ್ರಯ ಕಾಮಧೇನು ಅಂದರೆ ಗುಣಪರಿಪೂರ್ಣ ಅಂತೇ ಅರ್ಥದಲ್ಲಿ ಇಲ್ಲಿ ಬಳಸ್ಬೋದು ಅರ್ಥದಲ್ಲೇನು ವಿರೋಧ ಇಲ್ಲ ಎಲ್ಲ ಯೋಗ್ಯವಾದ ಅರ್ಥಗಳನ್ನು ತೆಗೆದುಕೊಳ್ಳಬೇಕು ಅಥವಾ ಕಾಮಧೇನು ಅನ್ನೋ ಶಬ್ದಕ್ಕೇನೆ ಗುಣಪೂರ್ಣ ಅನ್ನೋ ಅರ್ಥವನ್ನು ಅವರು ಮಾಡಿದ್ದಾರೆ ಒಟ್ಟು ತಾತ್ಪರ್ಯ ಕಾಲ ಅಂದರೆ ಸಕಲ ಗುಣಗಳಿಂದ ಪೂರ್ಣನಾದವನು ಆತ್ಮ ಅಂತ ಕರೀತಾರೆ ಯಾಕೆ ಎಲ್ಲವನ್ನು ಹೊಂದಿದ್ದಾನೆ ಆಪ್ತತ್ವಾತು ಅವನು ಹೊಂದದೇ ಇದ್ದದ್ದೇ ಇಲ್ಲ ಆದ್ದರಿಂದ ಆತ್ಮ ಜೀವರಿಂದ ಅಭಿನ್ನನಾದದ್ದರಿಂದ ಅಲ್ಲ ಆಗಮ ವೇದಾದಿಶಾಸ್ತ್ರಗಳೇ ಭಗವಂತನ ಸ್ವರೂಪ ಅಲ್ಲ ಅವಗತೆಯೇ ಆಗಮ ಎಲ್ಲವನ್ನು ತಿಳೀತಾನೆ ಆಗತಿ ಅವಗಛತಿ ಇತಿ ಆಗಮ ಎಲ್ಲವನ್ನು ತಿಳಿದದ್ದರಿಂದ ಅವನಿಗೆ ಆಗಮ ಅಂತಾರೆ ಲೋಕೋಜ್ಞಾನಸ್ವರೂಪತಃ ಲೋಕ್ರ ಪ್ರಕಾಶ ಪ್ರಕಾಶ ಅಂದರೆ ಜ್ಞಾನ ಜ್ಞಾನ ರೂಪಿಯಾದದ್ದರಿಂದ ದೇವರಿಗೆ ಲೋಕ ಅಂತಾರೆ ಎಲ್ಲವನ್ನು ತಿಳಿಯುತ್ತಾನೇ ಆಗಮ ತಿಳುವಳಿಕೆ ಅವನು ಬೇರೆಯಲ್ಲ ಅವನೇ ತಿಳುವಳಿಕೆಯ ಸ್ವರೂಪ ಆದ್ದರಿಂದ ಲೋಕ ಸ್ವವಶತ್ವಾತ್ ಸ್ವಭಾವೋಯಂ ತನ್ನ ಅಧೀನ ತಾನಾದದ್ದರಿಂದ ಅವನು ಸ್ವಭಾವ ಭಾವ ಅಂದರೆ ಪದಾರ್ಥ ದೇವರು ಯಾರ ವಸ್ತು ಅವನು ತನ್ನ ವಸ್ತು ತನ್ನ ಅಧೀನ ತಾನು ಸ್ವಭಾವ ಸ್ವಯಮೇವ ಭವತಿ ನ ಅನ್ಯವಶತೆಯ ಇಡೀ ಜಗತ್ತಿನ ಧಾರಣ ಮಾಡ್ತಾನೆ ಆದ್ದರಿಂದ ಧರ್ಮ ಹೀಗೆ ಪರಮಾತ್ಮ ನನ್ನ ಕಾಲ ಆತ್ಮ ಲೋ ಸರ್ವಗುಣಪೂರ್ಣ ಎಲ್ಲರನ್ನೂ ಹೊಂದಿದವ ಎಲ್ಲವನ್ನೂ ತಿಳಿದವ ಜ್ಞಾನಸ್ವರೂಪಿ ಸ್ವತಂತ್ರ ಸಕಲ ಜಗತ್ತಿನ ಧಾರಣ ಮಾಡಿದವ ಎಂಬುದಾಗಿ ಮುಕ್ತರು ಪರಮಾತ್ಮನ ಉಪಾಸನೆಯನ್ನು ಮಾಡುತ್ತಾರೆ ಪರಾನಂದೈಕಾದಿನಃ ತದೇತತ್ವಜ್ಞಾತ್ವ ಪ್ರಾಹುರ್ ದುರ್ಮತಯಃ ಪರೇ ಈ ಮುಕ್ತರಿಂದಲೂ ಪರಮಾತ್ಮ ಸರ್ವೋತ್ತಮತ್ವೇನ ಗುಣಪೂರ್ಣತ್ವೇನ ಜೀವ ಜಡಾತ್ಮಕ ಪ್ರಪಂಚದಿಂದ ವಿಲಕ್ಷಣ ಎಂಬುದಾಗಿ ಉಪಾಸ್ಯನಾಗಿದ್ದಾನೆ ದೇವರು ಅಂತ ತಿಳಿಯದೆ ಕೆಲವು ಅಜ್ಞಾನಿಗಳು ಸಂಸಾರದಲ್ಲಿ ಅಷ್ಟೇ ಭೇದ ಇದೆ ಮೋಕ್ಷದಲ್ಲಿ ಭೇದ ಇಲ್ಲ ಅಂತಾರೆ ಅದು ತಪ್ಪು ಅಂತ ತಂತ್ರಭಾಗವತ ಹೇಳುತ್ತದೆ ಭಾಗವತದ ಈ ಶ್ಲೋಕಗಳಿಗೆ ವ್ಯಾಖ್ಯಾನವನ್ನೇ ಮಾಡುವುದಕ್ಕೆ ಇರುವ ಆ ತಂತ್ರಭಾಗವತ ಹೇಳುತ್ತದೆ ಯಾವತ್ತು ಗುಣವೈಷಮ್ಯಂ ತಾವನ್ನಾನಾತ್ವಮಾತ್ಮನಃ ಭೇದ ಬುದ್ಧಿಸ್ತು ಯಾವತ್ಸ್ಯಾತ್ ತಾವದೀಶ್ವರ ತಂತ್ರತ ಸಂಸಾರ ಇರುವವರಿಗೆ ಭೇದ ಭೇದ ಇರುವವರಿಗೆ ಈಶ್ವರನಿಂದ ಈಶ್ವರನ ಅಧೀನತೆ ಈಶ್ವರಾಧೀನತ್ವ ಇರುವವರೆಗೆ ಭಯ ಅಂತ ಹೇಳುತ್ತಾರೆ ಉಪಾಸತೆಯೇ ಬಂತು ನಿತ್ಯ ಶೋಕೇ ಪತಂತಿತೇ ಹೀಗೆ ಉಪಾಸನೆ ಮಾಡಿದರೆ ಅವರಿಗೆ ನಿತ್ಯ ಶೋಕ ದುಃಖವೇ ಆಗತ್ತೆ ಅಂಧಂತಮಸ್ಸೆ ಆಗ್ತದೆ ಮಹಾತಮಸಿ ಅನಾನಂದೆ ತಸ್ಮಾನ್ ನೈವೊಮ್ಮಿ ಚಿಂತೆಯ ಮುಕ್ತರಿಂದಲೂ ಉಪಾಸ್ಯನಾದ ಪರಮಾತ್ಮನನ್ನು ಜೀವ ಜಡ ಜಡಾತ್ಮಕ ಪ್ರಪಂಚದಿಂದ ವಿಲಕ್ಷಣಾಂತಲೇ ನಾವು ತಿಳಿಯಬೇಕೇ ಹೊರತು ಮೋಕ್ಷದಲ್ಲಿ ಅಭೇದ ಆಗ್ತದೆ ಅಂತನೋ ಅನುಸಂಧಾನವನ್ನು ಎಂದಿಗೂ ಮಾಡಬಾರದು ತಸ್ಮನ್ ನಿತ್ಯಂತ ಜೀವಾನೀಶತಂತ್ರ ಸ್ವಾಧಿನ್ನ ವಶತ್ವಚ ಮುಕ್ತ ಸದೇಶ್ಯತೆ ಜ್ಞಾತ್ ವಿಮು್ಯಂತೆ ಪರಾನಂದ್ರಜಂತ ಚ ಇತಂತ್ರಭಾಗವತೀ ಜೀವರು ಪರಮಾತ್ಮನ ಅಧೀನರಾಗಿಯೂ ಇರುತ್ತಾರೆ ಕೇವಲ ಪರಮಾತ್ಮನ ಅಧೀನರಲ್ಲ ರಮ್ರಹ್ಮದಿಗಳ ಆವಾಗ ಹೇಳಿದಂತೆ ಉತ್ತಮ ಪ್ರಸಾದ ನೀಚಾಂ ನಾಣ್ಯಥಾ ಭವೇತಿಯೆಂಬುದಾಗಿ ತಿಳಿಸಿದಂತೆ ತಮ್ಮ ಗುರುಗಳವರೆಗೆ ಎಲ್ಲ ಉತ್ತಮರಾದ ವ್ಯಕ್ತಿಗಳಿಗೆ ಅಧೀನನಾಗಿರ್ತಾನೆ ಮೋಕ್ಷದಲ್ಲಿಯೂ ದೇವರ ಅಧೀನನಾಗಿರುತ್ತಾನೆ ಎನ್ನುವುದನ್ನು ಇನ್ನೇನು ಹೇಳೋದು ಏತ್ವ ಇತ್ರಭಾಗವತೆ ಗುಣೇಶು ವರ್ತಮನಪಿ ದೇಹಜೇಶ್ವನಪ್ರತಃ ಗುಣೈರ್ನ ಬದ್ಧತೆ ದೇಹಿ ಬದ್ಧತೆ ಬಾ ವಿಭೋ ಈ ಗುಣಾತ್ಮಕವಾದ ಸತ್ವರಜಸ್ತಮೋ ಗುಣಗಳು ಅಥವಾ ದೇಹಜೇಶು ಗುಣೇಶು ದೇಹದಿಂದ ಬರುವಂತಹ ಏನು ನಾನಾ ವಿಧವಾದ ಶೋಕ ಮೋಹ ಕ್ರೋಧ ಮೊದಲಾದ ಗುಣಗಳಿವೆ ಇವುಗಳೆಲ್ಲ ಪರಮಾತ್ಮನಿಗೂ ಬಂಧಕವಾಗತ್ತೆಯೋ ಇಲ್ಲವೋ ಬದ್ಧತೆ ನವ ನವ ಬಂಧವಾಗೋದಾದರೆ ಪರಮಾತ್ಮ ಹೇ ಯಾವ ರೀತಿಯಾಗಿ ಬಂಧಕ ಆಗ್ತದೆ ಪರಮಾತ್ಮ ಈ ದೇಹದಲ್ಲಿ ಇರೋದು ಹೇಗೆ ವಿಹಾರ ಹೇಗೆ ಮಾಡ್ತಾನೆ ಅವನನ್ನು ತಿಳಿಯುವುದು ಹೇಗೆ ಕೂಡುವುದು ಕೂಡೋದು ನಲ್ಲೋದು ಇದೇ ದೇಹದಲ್ಲಿ ನಾವೂ ಇದ್ದೇವೆ ದೇವರೂ ಇದ್ದಾನೆ ಅವನಿಗೆ ಬಂಧ ಇದೆಯೋ ಇಲ್ಲವೋ ಹೇಳಿ ಇರೋದಾದರೆ ಹೇಗಿದೆ ಈ ದೇಹದೊಳಗಿದ್ದು ಅವನು ಯಾವ ರೀತಿಯ ವ್ಯವಹಾರಗಳನ್ನು ಮಾಡ್ತಾನೆ ಇದೆಲ್ಲವನ್ನು ನನಗೆ ಉತ್ತರ ಕೊಡು ಏತದ ಅಚ್ಚುತ ಮೇ ಪ್ರಶ್ನಂ ಪ್ರಶ್ನವಿದಂಬರ ನಿತ್ಯ ಮುಕ್ತೋ ನಿತ್ಯಬದ್ಧ ಏಕಏವೇತಿ ಮೇಮತಿ ನನ್ನ ಅಭಿಪ್ರಾಯ ನಿತ್ಯ ಪರಮಾತ್ಮ ನಿತ್ಯಬದ್ಧನಾದ ಈ ಜೀವ ಇಬ್ಬರೂ ಒಂದೇ ಅಂತ ನನಗನ್ನಿಸ್ತದೆ ಆದರೆ ಅಲ್ಲ ಅಂತ ನೀನಂತೀಯ ಏಕಜೀವಾದ ಇರೋದೇ ಒಬ್ಬ ಚೇತನ ಅವನೇ ಬದ್ಧ ಅವನೇ ಮುಕ್ತ ಅದನ್ನು ಬಿಟ್ಟು ಬೇರೆ ಜೀವರು ಇಲ್ವೇ ಇಲ್ಲ ಬ್ರಹ್ಮನೂ ಇಲ್ಲ ಹೀಗೆ ನನಗನ್ನಿಸ್ತದೆ ನೀನೇನಂತೀದಿಯಿಂದ ಕೃಷ್ಣನಿಗೆ ಇಷ್ಟೆಲ್ಲ ಹೇಳಿದ ಮೇಲೆ ಮತ್ತೆ ಅದೇಹಿ ಪರಮಾತ್ಮ ಇಲ್ಲಿ ದೇಹಿ ಅಂತ ಪದಚ್ಛೇದ ಮಾಡಿಕೊಳ್ಬಾರ್ದು ಅದೇಹಿ ಗುಣೈರ್ನ ಬದ್ಧತೆ ಅದೇಹಿ ದೇಹರಹಿತನಾದ ಭಗವಂತ ಗುಣಗಳಿಂದ ಬದ್ಧನಾಗೋದಿಲ್ಲ ಅಂತೂ ನನಗನ್ನಿಸ್ತದೆ ಆಗ್ತಾನೆ ಅಂತೂ ಅನ್ನಿಸ್ತದೆ ಸಂಶಯ ಅದಕ್ಕೆ ಉತ್ತರ ಕೊಡು ಬದ್ಧತೆ ಚೇತ್ ಕಥಂ ಬದ್ಧತೆ ನಿತ್ಯ ಮುಕ್ತೋ ನಿತ್ಯ ಬುದ್ಧ ಬದ್ಧ ಇತಿ ಏಕಜೀವಾದಿ ಮತಾನುಸಾರೇಣ ಚೋದಿತು ಏನ್ರಿ ಉದ್ದವನಂತಹ ಮಹಾಜ್ಞಾನಿಗೂ ಏಕಜೀವಾದ ಇದು ಅಭಿಪ್ರೇತವೇ ಅಭಿಪ್ರೇತ ಅಲ್ಲ ಹೀಗೆ ಏಕಜೀವಾದಿಗಳು ಹೇಳ್ತಾರೆ ಅದಕ್ಕೆ ನಿನ್ನ ಉತ್ತರವೇನು ಅಂತ ಪೂರ್ವಪಕ್ಷಿಯಾಗಿ ಕೇಳ್ತಾ ಇದ್ದಾನೆ ಹೊರತು ಅವನಿಗೆ ಅದರ ಬಗ್ಗೆ ನೈರ್ಭರ್ಯ ಇಲ್ಲ ಏನಾದರೂ ಇರಲಿ ಅಂತೂ ಅವರ ಮತವನ್ನು ಅನುವಾದ ಮಾಡಿದ್ನಲ್ಲ ಮಹಾಪಾಪ ಬಂತು ಉದ್ದವನಿಗೆ ಏನು ತನ್ನೋಣ ಅಂದರೆ ಎಂದೆಂದಿಗೂ ಪಾಪ ಬರೋದಿಲ್ಲ ಪೂರ್ವಪಕ್ಷಗಳನ್ನು ಅನುವಾದ ಮಾಡಿ ಅದರ ಬಗ್ಗೆ ಸಮರ್ಪಕವಾದ ಉತ್ತರವನ್ನು ಪಡೆಯ ಪಡೆದರೆ ಏನು ತಪ್ಪಿಲ್ಲ ಇನ್ನೊಬ್ಬರ ಮತ ಹೀಗಿದೆ ಅದನ್ನು ನಾವು ಅನುವಾದ ಮಾಡಿ ಇದಕ್ಕೆ ಗುರುಗಳೇ ನೀವೇನು ಉತ್ತರ ಹೇಳ್ತೀರಿ ಅಂತ ಕೇಳಿ ತಿಳ್ಕೊಂಡ್ರೆ ಏನು ತಪ್ಪು ಏನು ತಪ್ಪಿಲ್ಲ ಪಾಪ ಬರೋದಿಲ್ಲ ಅದರ ಬಗ್ಗೆ ಶ್ರದ್ಧೆಯನ್ನಿಟ್ಟರೆ ಪಾಪ ಬರತ್ತೆ ಹೊರತು ಅದನ್ನು ಅನುವಾದ ಮಾಡಿ ಉತ್ತರವನ್ನು ಕೇಳಿದರೆ ಏನು ತಪ್ಪು ಸತ್ಯಪರಾಕ್ರಮ ಸಂಚಾರ ಮಾಡುವಾಗ ಚಂದ್ರಿಕೆಯನ್ನು ಅನುವಾದ ಮಾಡ್ತಿದ್ರಂತ ಆಗಿನ ಕಾಲಕ್ಕೆಲ್ಲ ಈ ಉಪನ್ಯಾಸ ಈ ಉಪನ್ಯಾಸ ಭಾಳ ಚಂದ್ರಿಕೆಯನ್ನು ಹೋದಲೆಲ್ಲ ಅನುವಾದ ಮಾಡಬೇಕು ಅನುವಾದ ಮಾಡಿದರೆ ಮೊದಲಿಗೆ ಹೋದ ಒಂದು ದಿವಸ ಎರಡು ದಿವಸ ಪೂರ್ವ ಪಕ್ಷವನ್ನು ಅನುವಾದ ಮಾಡಬೇಕು ಅನುವಾದ ಮಾಡಿದರೆ ಗೋಪಿಚಂದನ ಅಳಿಸಿಕೊಂಡು ನಾವೇನೇನು ಬಸ್ಮನೆ ಹಚ್ಕೋಬೇಕು ಅಂತ ಅನಿಸಿರ್ಬೇಕು ಅವರಿಗೆ ಅಷ್ಟರ ಮಟ್ಟಿಗೆ ಅನುವಾದ ಮಾಡಿಬಿಡೋದು ಆಮೇಲೆ ಅಷ್ಟೇ ಸಮರ್ಪಕವಾಗಿ ಉತ್ತರವನ್ನು ಕೊಟ್ಟು ಶ್ರೀಮದಾಚಾರ್ಯರ ಸಿದ್ಧಾಂತವನ್ನು ವ್ಯಾಸರಾಜರು ಹೇಳಿದ್ದನ್ನು ಸಾಧನೆ ಮಾಡಿ ತೋರಿಸ್ಬೇಕು ಹಾಗೆ ಅನುವಾದ ಮಾಡುವಾಗ ಅದಕ್ಕೆ ವಂಚನೆ ಇಲ್ಲದೆ ಅವರ ಸಿದ್ಧಾಂತಕ್ಕೆ ಯಾವುದೇ ರೀತಿಯ ವಂಚನೆ ಇಲ್ಲದೆ ಅವರೇನು ಹೇಳ್ತಾರೆ ಅವರ ವ್ಯಾಖ್ಯಾನಕಾರರು ಹೇಳಿದ್ದೇನೋ ಅದೆಲ್ಲವನ್ನೂ ಬಿಡಿ ತಿಳಿಸಿ ಮನಸ್ಸಿಗೆ ಕನ್ವಿನ್ಸ್ ಆಗೋ ಹಾಗೆ ಮಾಡಬೇಕಂತೆ ಅಷ್ಟೇ ಚೆನ್ನಾಗಿ ಅದಕ್ಕೆ ಅವರ ಪೂರ್ವಪಕ್ಷವನ್ನು ಸರಿಯಾಗಿ ಅನುವಾದ ಮಾಡದೆ ಮೇಲ್ಮೇಲೆ ಮಾಡಿ ನಮ್ಮದೇ ಬಹಳ ಚೆನ್ನಾಗಿದೆ ಅಂತ ಹೀಗೆಲ್ಲ ಅಲ್ಲ ಅವರು ಹೇಳಿದ್ದನ್ನು ಅಷ್ಟೇ ಸರಿಯಾಗಿ ಹೇಳಿ ಸರಿಯಾಗಿ ಉತ್ತರ ಹೇಳೋದು ತಪ್ಪೇನಿದೆ ಇದರಲ್ಲಿ ಉದ್ಧವ ಆ ದೃಷ್ಟಿಯಲ್ಲಿ ಕೇಳ್ತಾನೆ ಶಿಷ್ಯೋಪಿ ಪೂರ್ವಪಕ್ಷಸ್ಥ ತದೇವ ಆತ್ಮಮತಂ ಬೃವನ್ ನೈವ ದುಷ್ಯತಿ ಅಸತ್ಯನ ಸ್ಥಿರತ್ವಾರ್ಥಂ ಹಿ ತದ್ವಚ ಪೂರ್ವಪಕ್ಷಗಳ ಮತವನ್ನು ಅನುವಾದ ಮಾಡಿದ ಶಿಷ್ಯ ಅದು ನನ್ನ ಅಭಿಪ್ರಾಯ ಅಂತ ಹೇಳಿದರೂ ತಪ್ಪಲ್ಲ ಯಾಕೆ ಅಂದರೆ ದಾರ್ಢ್ಯಕ್ಕಾಗಿ ಹೇಳೋದಷ್ಟೇ ಹೊರತು ಬೇರೆ ಏನಿನ್ನಲ್ಲ ಅದು ಅಸತ್ಯ ಅಲ್ಲ ಅದರಿಂದ ಯಾವುದೇ ಪಾಪ ಬರೋದಿಲ್ಲ ಇತಿ ವೀಕ್ಷೇಪೆ ಅಲ್ಲ ಕೃಷ್ಣನ ಅಭಿಪ್ರಾಯನೇ ಇದಾದ ಮೇಲೆ ಏಕಜೀವಾದ ಉದ್ಧವನ ಅಭಿಪ್ರಾಯನೂ ಅದೇ ಆಗಿರಲಿ ಪೂರ್ವಪಕ್ಷ ಅಂತ ಯಾಕಂತೀರಿ ಅಂದರೆ ಕೃಷ್ಣನ ಅಭಿಪ್ರಾಯವೂ ಇದಾದ ಮೇಲೆ ಅಂತ ಹೇಳಲಿಕ್ಕೆ ನೀವ್ಯಾರು ಕೃಷ್ಣ ಏನು ಮುಂದೆ ಉತ್ತರ ಕೊಟ್ಟಿದ್ದಾನೆ ನೋಡಿ ಅದನ್ನು ನೋಡಿಕೊಂಡು ನೀವು ನಿರ್ಣಯ ಮಾಡಿ ಕೃಷ್ಣ ಮುಂದೆ ಉತ್ತರ ಕೊಟ್ಟದ್ದು ಏಕಜೀವಾದವನ್ನಲ್ಲ ಶ್ರೀಕೃಷ್ಣ ಪರಮಾತ್ಮ ಜೀವಬ್ರಹ್ಮರ ಭೇದವನ್ನ ಜೀವಜೀವರ ಭೇದವನ್ನೇ ಮುಂದೆ ಉತ್ತರ ಕೊಟ್ಟಿದ್ದಾನೆ ಹೀಗಾದ ಮೇಲೆ ಏಕಜೀವಾದ ಕೃಷ್ಣನಿಗೆ ಸಮ್ಮತ ಅಲ್ಲ ಉದ್ಧವನಿಗೂ ಸಮ್ಮತ ಅಲ್ಲ ಏನು ಉತ್ತರ ಕೊಟ್ಟಿದ್ದಾನೆ ನಮೇ ಮೋಕ್ಷೋ ನಬಂಧನಂ ನನಗೆ ಬಂಧ ಇಲ್ಲೇ ಬರ್ತದೆ ನಾಳೆ ನಾಡದ್ದು ನನಗೆ ಬಂಧನನೂ ಇಲ್ಲ ಮೋಕ್ಷನೂ ಇಲ್ಲ ಅಂತಾನೆ ದೇವರು ಜೀವನಿಗೆ ಬಂಧ ಇದೆ ಮೋಕ್ಷ ಇದೆ ಮತ್ತು ಬಂಧ ಇರುವ ಮೋಕ್ಷ ಇರುವ ಜೀವ ಬಂಧವೂ ಇಲ್ಲ ಮೋಕ್ಷನೂ ಇಲ್ಲ ದೇವರಿಗೆ ಮೋಕ್ಷ ಇಲ್ಲ ಅಂದರೆ ಯಾವ ಅರ್ಥದಲ್ಲಿ ಬಂಧ ಧ್ವಂಸ ರೂಪ ಮೋಕ್ಷ ಇಲ್ಲ ಬಂಧಾತ್ಯಂತಾಭಾವ ರೂಪ ಮೋಕ್ಷ ಇದೆ ದೇವರಿಗೆ ಬಂಧವೇ ಇಲ್ಲ ಅನ್ನೋ ಅರ್ಥದಲ್ಲಿ ಮೋಕ್ಷ ಇದೆ ಆದರೆ ಬಂಧ ಇದ್ದು ಹೋಯಿತು ಅನ್ನೋ ಅರ್ಥದಲ್ಲಿ ಮೋಕ್ಷ ದೇವರಿಗಿಲ್ಲ ಅರ್ಥ ಆಯ್ತಾ ದೇವರಿಗೆ ಈ ಅರ್ಥದಲ್ಲೇ ಮೋಕ್ಷ ಒಪ್ಪಿದರೆ ಅದೊಂದು ದೋಷನೇ ಭಾಳ ಬೇಸರ ಬಂದ ಹಾಗೆ ಆಯಿತು ಕಾಣಿಸ್ತು ಬರೀ ಇದೇ ಹೇಳ್ತಾರೆ ಅಂತ ಬೇಕಂದ್ರೆ ಒಂದು ಉದಾಹರಣೆ ಕೊಡ್ತೇನೆ ಒಬ್ಬ ಬಂದು ನಿಂತ ಕೋರಟ್ಟೊಳಗೆ ಹೇಳೋ ಏನು ಹೇಳಬೇಕು ಅವನಿಗೆ ಕ್ರಾಸ್ ಮಾಡಲಿಕ್ಕೆತ್ತಿದ್ದರು ನೀನು ಹೆಂಡತಿಯನ್ನು ಹೆಂಡತಿಗೆ ಹೊಡೆಯೋದನ್ನು ನಿಲ್ಲಿಸಿದ್ದೀಯಾ ಇಲ್ಲ ಹೇಳು ಏನು ಹೇಳಬೇಕು ಹೇಳಿ ನಿಲ್ಲಿಸಿದ್ದೇನೆ ಅಂದರೆ ಇಷ್ಟು ದಿವಸ ಹೊಡೆದಿದ್ದೇನೆ ಅನ್ನೋದು ಖಾತ್ರಿ ಆಗ್ತದೆ ಜೈಲಿಗೆ ಹಾಕ್ತಾರೆ ಇಲ್ಲ ಅಂದ್ರಂತೂ ಕೃಷ್ಣಾರ್ಪಣ ಬೇರೆ ಮಾತಾಡಬೇಡ ಎರಡು ರೂಪಾಯ್ಕಿ ಒಂದು ನಿಲ್ಲಿಸಿದ್ದೀಯ ಇಲ್ಲ ಹಾಗಾಗತ್ತೆ ಏನಾದರೂ ದೋಷಣೆ ದೇವರಿಗೆ ಬಂಧ ಧ್ವಂಸ ಆಗಿದೆಯೋ ಇಲ್ಲವೋ ಬಂಧ ಇದೆ ಅಂದರೆ ದೇವರು ಇಲ್ಲ ಬಂಧ ಹೋಗಿದೆ ಅಂದರೆ ಹಾಗಾಗಿ ಇಷ್ಟು ದಿವಸ ಅವನು ಬದ್ಧನಾಗಿದ್ದ ಅಂತ ಆಗ್ತದೆ ಹೋಗಿದೆ ಅಂದರೆ ಏನು ಅವನಿಗೆ ಬರಲಿಲ್ಲ ಉಭಯತಃ ಕಷ್ಟ ದೇವರಿಗೆ ಆದ್ದರಿಂದ ದೇವರು ಹೇಳಿದ ಎನ್ನೀ ಕೇಳಿದ್ದು ಎರಡರೊಳಗೆ ನಾವು ಉತ್ತರ ಕೊಡಬೇಕೆ ನಮೇ ಬಂಧಃ ನ ಮೋಕ್ಷ ಅಂದ ನನಗೆ ಬಂಧನೂ ಇಲ್ಲ ಮೋಕ್ಷನೂ ಇಲ್ಲ ನಮೇ ಮೋಕ್ಷೋ ನ ಬಂಧನ ಏಕಸ್ ಇವ ಮಮಾಂಶಸ್ ಜೀವಸ್ಥವಂ ಮಹಾಮತೆ ಬಂಧೋ ಸ್ಯಾಿದ್ಯಾನಾಧಿ ನನ್ನ ಅಂಶ ಅಂಶ ಅಂದ್ರೆ ಭಿನ್ನಾಂಶ ಒಂದು ರೂಪಾಯಿಗೆ ನಾಲ್ಕನೇ ಹೇಗೆ ಭಿನ್ನಾಂಶ ರೂಪಾಯಿಯನ್ನು ಕತ್ತರಿಸಿ ಮಾಡಿದ್ದಲ್ಲ ನನ್ನ ಭಿನ್ನಾಂಶನಾದ ಈ ಜೀವನಿಗೆ ಅಜ್ಞಾನದಿಂದ ನನ್ನ ತಿಳುವಳಿಕೆ ಇಲ್ಲದಾಗ ಬಂಧ ನನ್ನ ತಿಳುವಳಿಕೆ ಬಂದಾಗ ಮೋಕ್ಷ ನನಗೆ ಅನಾದಿ ಕಾಲದಿಂದಲೂ ನನ್ನ ತಿಳುವಳಿಕೆ ಇದ್ದೇ ಇದೆ ನಾನು ನಿತ್ಯ ಮುಕ್ತ ಬಂಧ ಧ್ವಂಸ ರೂಪವಾದ ಮೋಕ್ಷ ನನಗಿಲ್ಲ ಇಷ್ಟು ಸ್ಪಷ್ಟ ಉತ್ತರ ಕೊಟ್ಟಿದ್ದಾನೆ ದೇವರು ನಾನು ಬೇರೆ ಜೀವರು ಬೇರೆ ಜೀವ ಜೀವರಲ್ಲಿ ಭೇದ ಇದೆ ಅಂತ ಇಷ್ಟಿರುವಾಗ ಪರಮಾತ್ಮನಿಗೆ ಜೀವಬ್ರಹ್ಮರ ಅಭೇದ ಏಕಜೀವಾದ ಇದು ಸಮ್ಮತ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ ಉದ್ದವನಿಗೂ ಅದು ಸಮ್ಮತ ಅಲ್ಲ ಕೇವಲ ಇದು ಪೂರ್ವ ಪಕ್ಷದ ದೃಷ್ಟಿಯಲ್ಲಿ ಮೇಮತಿಹಿ ಅಂತ ಉದ್ದವ ಹೇಳಿದ್ದಾನಷ್ಟೇ ಅಥವಾ ಬುದ್ಧಸ ಮುಕ್ತಸ್ಸ ವೈಲಕ್ಷಣ್ಯಂ ವದಾಮಿತೆ ಈ ಎಲ್ಲ ಮಾತುಗಳನ್ನು ಹೇಳಿದ್ದಾನೆ ಪರಮಾತ್ಮ ಇತ್ಯಾದಿ ಪರಿಹಾರ ಬದ್ಧನಾದ ಜೀವ ಬೇರೆ ಮುಕ್ತನಾದ ಜೀವ ಬೇರೆ ವೈಲಕ್ಷಣ್ಯವನ್ನೇ ನಿನಗೆ ಹೇಳುತ್ತೇನೆ ಅಂತಾನೆ ಏಕಜೀವಾದ ಹೇಗೆ ಏಕಜೀವಾದದಲ್ಲಿ ಯಾರಾದರೂ ಒಬ್ಬರು ಇರ್ತಾರೆ ಬದ್ಧ ಮುಕ್ತ ಬದ್ಧ ಮುಕ್ತ ಅಂತ ಮೇಲೊಬ್ಬರು ಕೆಳಗೊಬ್ಬರು ಇರೋದೇ ಇಲ್ಲ ಅವಾಗ ಹಾಗಾದರೆ ಏಕಜೀವಾದ ಇದು ಶಾಸ್ತ್ರಸಮ್ಮತವಲ್ಲ ಅನಂತ ಜೀವರಾಶಿಗಳಿದ್ದಾರೆ ಸರ್ವನಿಯಾಮಕನಾದ ಸರ್ವೋತ್ತಮನಾದ ಅವರವರ ಯೋಗ್ಯವಾದ ಗತಿಯನ್ನು ಕೊಡುವ ದೇವರು ಸರ್ವ ವಿಲಕ್ಷಣನಾಗಿದ್ದಾನೆ ಎಂಬುದೇ ಕೃಷ್ಣ ಪರಮಾತ್ಮನ ಸಿದ್ಧಾಂತ ಎಂಬುದಾಗಿ ತಿಳಿಸ್ತಾರೆ